ಶ್ರೀ ಗುರುಭ್ಯೋ ನಮಃ ಹರಿ ಹಿ ಓಂ ಶ್ರೀಗಣೇಶ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರೀ ತಂಬೆ ಪುನಚ್ಚ ವಿಶುತಪರಿಭಾಷಾ ಶ್ರೀಸಚ್ಚಿಂದೇಂದ್ರ ಸರಸ್ವತಿ ಸಂಯಮಿ ಶ್ರೀ ಶ್ರೀಸಚ್ಚಿಂದೇಂದ್ರ ಸರಸ್ವತಿ ಸ್ವಾಮೀಜಿಗಳು ಬರೆದಿರುವಂತಹ ಸಂಸ್ಕೃತಕೃತಿ ವಿಶುತಪರಿಭಾಷಾ ಇದನ್ನ ನಾವು ಇವತ್ತಿನ ದಿವಸ ನೋಡಲಿಕ್ಕಿದ್ದೇವೆ ಶ್ರೀ ಶಂಕರ ಭಗವತ್ಪಾದರ ಚರಣ ಕಮಲಗಳಲ್ಲಿ ಶರಣಾಗುತ್ತಾ ಶ್ರೀ ಶ್ರೀ ಸರಸ್ವತಿ ಸ್ವಾಮೀಜಿಗಳ ಚರಣ ತರಗಳಲ್ಲಿ ಶರಣಾಗುತ್ತ ವಿದ್ವಾನ್ ಮಹಾಮಹೋಪಾಧ್ಯಾಯ ವೇದ ವೇದಾಂತ ಬ್ರಹ್ಮ ಡಾಕ್ಟರ್ ಕೆ ಜಿ ಸುಬ್ರ ಶರ್ಮರ ಚರಣ ತರಗಳಲ್ಲಿಯೂ ಶರಣ ಹೊಂದುತ್ತಾ ಅಧ್ಯಾತ್ಮ ಪ್ರಕಾಶ ಅನೇಕ ಈ ಒಂದು ಕೃತಿರತ್ನ ವಿಶುದ್ಧ ವೇದಾಂತ ಪರಿಭಾಷಾ ಅಂದರೆ ವೇದಾಂತ ಈಗ ಹೊಸದಾಗಿ ಪ್ರವೇಶ ಮಾಡ್ತಾ ಇರ್ತಕ್ಕಂಥವರಿಗೆ ಅದರಲ್ಲಿರತಕ್ಕಂತಹ ಪರಿಭಾಷಿಕ ಶಬ್ದಗಳು ಪಾರಿಭಾಷಿಕ ಶಬ್ದಗಳು ಅಂದರೆ ಬ್ರಹ್ಮ ಅಂದ್ರೇನು ಆತ್ಮ ಅಂದ್ರೇನು ಶಂಕರಾಚಾರ್ಯರ ಅದ್ವೈತ ವೇದಾಂತ ಪ್ರಕಾರವಾಗಿ ಒಂದು ಈ ವೇದಾಂತ ಶಬ್ದಗಳಿಗೆ ಅರ್ಥ ಮೊದಲಿಗೆ ಯಾಕಂದರೆ ಮುಂದೆ ಭಾಷೆಗಳನ್ನು ನೋಡುವಾಗ ಅಲ್ಲಿ ಬರುವಂಥ ಶಬ್ದಗಳಿಗೆ ನಮಗೆ ಅರ್ಥ ಗೊತ್ತಿರದಿದ್ದರೆ ಭಾಷೆ ಅರ್ಥ ಆಗಲಿಕ್ಕೆ ಕಷ್ಟ ಆಗ್ತದೆ ಹಾಗಾಗಿ ಆಯಾ ಶಬ್ದಗಳ ಅಂದರೆ ಅಧ್ಯಾತ್ಮ ಈಗ ಒಂದೊಂದು ಶಾಸ್ತ್ರಕ್ಕೂ ಕೂಡ ಒಂದೊಂದು ಪಾರಿಭಾಷಿಕ ಶಬ್ದಗಳಂತಿದೆ ಉದಾಹರಣೆಗೆ ವಿಜ್ಞಾನದ ವಿಜ್ಞಾನದಲ್ಲಿ ಈಗ ಬ ಜೀವಶಾಸ್ತ್ರ ಇದೆ ರಸಾಯನಶಾಸ್ತ್ರ ಇದೆ ಭೌತಶಾಸ್ತ್ರ ಇದೆ ಅಲ್ಲೆಲ್ಲ ಕೆಲವೆಲ್ಲ ಶಬ್ದಗಳು ಇರ್ತವೆ ಈಗ ಉದಾಹರಣೆಗೆ ಭೌತಶಾಸ್ತ್ರದಲ್ಲಿ ಸ್ಪೇಸ್ ಎನರ್ಜಿ ಮ್ಯಾಟರ್ ಇವುಗಳೆಲ್ಲ ಬರ್ತವೆ ಪಾರಿಭಾಷಿಕ ಶಬ್ದಗಳು ಅವುಗಳ ಅಂದರೆ ಅವಕಾಶ ಶಕ್ತಿ ದ್ರವ್ಯ ದ್ರವ್ಯರಾಶಿ ಮುಂತಾದೆಲ್ಲ ಬರ್ತದೆ ಅದಕ್ಕೆಲ್ಲ ಅರ್ಥ ಗೊತ್ತಿರಬೇಕು ವಿಜ್ಞಾನ ಅರ್ಥ ಆಗಬೇಕಿದ್ದರೆ ಹಾಗೆ ಹಾಗೆಯೇ ಇಲ್ಲಿ ಕೂಡ ವೇದಾಂತ ಶಾಸ್ತ್ರದಲ್ಲಿ ನಮಗೆ ಕೆಲವು ವಿಷಯಗಳನ್ನು ಹೇಳಲಿಕ್ಕೆ ಕೆಲವಾರು ಶಬ್ದಗಳು ಇರ್ತವೆ ಆ ವಿಚಾರಗಳನ್ನು ಅರ್ಥ ಮಾಡಿಸ್ಲಿಕ್ಕೆ ಆಗ ಆ ಶಬ್ದಗಳ ಅರ್ಥ ನಮಗೆ ಮೊದಲು ಮೂಲಭೂತವಾಗಿ ತಿಳಿದಿರಬೇಕಾಗ್ತದೆ ವಿಚಾರವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಮೊದಲು ಅದನ್ನೀಗ ನೋಡೋಣ ವಿಶುದ್ಧ ವೇದಾಂತ ಪರಿಭಾಷಾ ಶ್ರೀ ಸಚ್ಚಿದಾನಂದ ಸರಸ್ವತಿ ಶ್ರೀ ಶಂಕರ ಭಗವತ್ಪಾದ ಸಂಪ್ರದಾಯಾನುನ್ನತ ವೇದಾಂತ ಪರಿಭಾಷಾ ಆವಿಷ್ಕರಣ ಪರಂ ಪ್ರಕರಣ ಶ್ರೀ ಶಂಕರ ಭಗವತ್ಪಾದರ ಸಂಪ್ರದಾಯಕ್ಕೆ ಸರಿ ಹೊಂದತಕ್ಕಂತಹ ಸಂಪ್ರದಾಯ ಅನುಮತ ಆ ಸಂಪ್ರದಾಯವು ಅನುಮತಿಸತಕ್ಕಂತಹ ವೇದಾಂತ ಪರಿಭಾಷೆಯ ಆವಿಷ್ಕರಣ ವೇದಾಂತ ಪರಿಭಾಷಾ ಶಬ್ದಗಳ ಒಂದು ಆವಿಷ್ಕಾರ ಪ ಪ್ರಕರಣ ಇದು ವಿಶುದ್ಧ ವೇದಾಂತ ಪರಿಭಾಷಾ ಅಂಥೇಳಿ ಶ್ರೀ ಸಚ್ಚಾನಂದ ಸರಸ್ವತಿ ಸಂಯಮಿಗಳು ಇದನ್ನು ರಚನೆ ಮಾಡಿದಂಥವರು ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯ ಹೊಳಿನರಸೀಪುರ ಇದನ್ನು ಪ್ರಕಟಪಡಿಸಿದೆ ಇಂಟ್ರೊಡಕ್ಷನ್ ಅಥವಾ ಪೀಠಿಕೆ ಇದು ಮೊದಲಿಗೆ ಇದರಲ್ಲಿ ಪ್ರಾಸ್ತಾವಿಕಿ ವಿಜ್ಞಪ್ತಿ ಅಂಥೇಳಿ ಹೇಳ್ತಾರೆ ಸ್ವಾಮೀಜಿಯವರು ಪ್ರಕರಣಾಭಿಧಾನಂ ಈ ಪ್ರಕರಣದ ಹೆಸರು ಯಾಕೆ ಹೀಗೆ ವಿಶುದ್ಧ ವೇದಾಂತ ಪರಿಭಾಷಾ ಅಂಥೇಳಿ ಅದರ ಅರ್ಥವನ್ನು ಇಲ್ಲಿ ಹೇಳ್ತಾರೆ ಅದರ ಕಾರಣ ಯಾಕೆ ಈ ರೀತಿ ಹೆಸರು ಅಂತೇಳಿ ಪ್ರಕರಣ ಅಭಿಧಾನ ಅಭಿಧಾನ ಅಂದರೆ ಹೆಸರು ಈ ಪ್ರಕರಣದ ಹೆಸರಿನ ಬಗ್ಗೆ ಟೈಟ್ಲ್ ಹೆಡ್ಡಿಂಗ್ ಶೀರ್ಷಿಕೆಯ ಬಗ್ಗೆ ವಿದಿತಮೇವೈತ ವಾಚಕಮಹೋದಯ ಶಾಸ್ತ್ರ ಸ್ವಸ್ವೋಚಿತ ಪಾರಾಷಿಕ ಪದವಾಕ್ಯನಿ ಸಂಕೇತವಿಶಾನ್ ವಿಶೇಷ ಅನನುಪ ಅನನುರುಧ್ಯಸ್ವಭೇಯ ವಸ್ತು ಪ್ರತಿಪಾದಿ ಪ್ರವತ ಇತಿ ಪ್ರವರ್ತತೆ ವಿತ ಎ ಇದು ಎಲ್ರಿಗೂ ತಿಳಿದ ವಿಷಯ ವಿಷಯ ಯಾವುದು ವಾಚಕಮಹೋದಯ ಓದುಗರಿಗೆ ವಾಚಕ ಮಹೋದಯರಿಗೆ ತಿಳಿದಿರಂತಹ ವಿಷಯವೇ ವಿಜೀತವೇದು ಯಾವುದು ಯತ್ ಯಾವುದು ಎಂದರೆ ಸರ್ವಮಪಿ ಶಾಸ್ತ್ರ ಎಲ್ಲ ಶಾಸ್ತ್ರಗಳೂ ಕೂಡ ಸ್ವಸ್ವ ಉಚಿತ ಪಾರಿಭಾಷಿಕ ಪದವಾಕ್ಯಾ ಪದವಾಕ್ಯ ನ್ಯಾಯ ಆದಿ ತಮ್ಮ ತಮ್ಮ ಯಾಶಾಸ್ತ್ರಗಳು ತಮ್ಮ ತಮ್ಮ ಶಾಸ್ತ್ರಗಳಿಗೆ ಉಚಿತವಾದ ಪಾರಿಭಾಷಿಕ ಪರಿಭಾಷೆಗೆ ಸಂಬಂಧಪಟ್ಟಂತಹ ಪದ ವಾಕ್ಯ ನ್ಯಾಯ ಸಂಕೇತ ಮುಂತಾದಂತಹ ಸಂಕೇತವಿಶಾನ್ ಸಂಕೇತ ಸಂಕೇತವಿಶೇಷಗಳನ್ನು ಹೇಳಿಯೇ ಅವುಗಳ ಬಗ್ಗೆ ಹೇಳಿಯೇ ಸ್ವಸ್ವ ಅಭಿದೇಯಂ ವಸ್ತು ತಾವು ತಾವು ಹೇಳತಕ್ಕಂತಹ ವಿಷಯ ವಸ್ತು ವಿಚಾರವನ್ನು ಪ್ರತಿಪಾದೆಯಿತು ಪ್ರವರ್ತತೆ ಇತಿ ಪ್ರತಿಯೊಂದು ಶಾಸ್ತ್ರವೂ ಕೂಡ ಪ್ರತಿಪಾದಿಸ್ಲಿಕ್ಕೆ ಹೊರಡ್ತದೆ ಮೊದಲಿಗೆ ಅದರಲ್ಲಿರೋ ಪಾರಿಭಾಷಿಕ ಶಬ್ದಗಳ ಬಗ್ಗೆ ಹೇಳಿಯೇ ಪರಿಚಯ ಮಾಡಿಕೊಟ್ಟು ಯಾಕಂತ ಹೇಳಿದರೆ ಅದಕ್ಕಾಗಿ ಈಗ ನೋಡಿ ನಮಗೆ ಲಾ ಈಗ ಆಧುನಿಕ ಇದರಲ್ಲಿ ಒಂದು ಹೊಸ ಆ್ಯಕ್ಟ್ ಪಾಸಾಗ್ತದೆ ಒಂದು ಕಾಯ್ದೆ ಕಾನೂನು ಆವಾಗ ಅದರಲ್ಲಿ ಮೊದಲಿಗೆ ಇರುವಂಥದ್ದು ಶಬ್ದಗಳ ಪರಿಭಾಷೆ ಯಾಕಂದರೆ ಆ ಕಾಯ್ದೆಯಲ್ಲಿ ಮುಂದೆ ಏನೇನು ಶಬ್ದಗಳು ಬಂದಿವೆಯೋ ಆ ಶಬ್ದಗಳ ನಿರೂಪಣೆ ಇರ್ತದೆ ಮೊದಲಿಗೆ ಎಕ್ಸ್ಪ್ಲನೇಷನ್ ಪ್ರತಿಯೊಂದು ವರ್ಡಿದ್ದು ಡೆಫಿನಿಷನ್ ಇರ್ತದೆ ನಿರೂಪಣೆ ಅದು ಆದ ನಂತರ ಕಾಯಿದೆ ಯಥಾರ್ಥವಾಗಿ ಯಥಾವತ್ ಅದು ಬರ್ತದೆ ಅದೇ ರೀತಿಯಲ್ಲಿ ಯಾವುದೇ ಶಾಸ್ತ್ರದಲ್ಲಿ ಮೊದಲಿಗೆ ಆ ಶಾಸ್ತ್ರದಲ್ಲಿ ಪ್ರಯೋಗವಾಗತಕ್ಕಂಥ ಶಬ್ದಗಳ ಅಥವಾ ಪಾರಿಭಾಷಿಕ ಶಬ್ದಗಳು ಯಾವಿವೆ ಸಾಮಾನ್ಯ ಭಾಷೆಗಿಂತ ಹೆಚ್ಚಿನದಾದಂಥ ಶಬ್ದಗಳು ಸಾಮಾನ್ಯ ಭಾಷೆಯಲ್ಲಿ ವ್ಯವಹಾರದಲ್ಲಿ ಉಪಯೋಗವಾಗದೇ ಆ ಶಾಸ್ತ್ರಕ್ಕೆ ವಿಶೇಷವಾಗಿ ಸೀಮಿತವಾಗಿರ್ತಕ್ಕಂಥ ಕೆಲವು ಶಬ್ದಗಳು ವಾಕ್ಯಗಳು ಆಮೇಲೆ ನ್ಯಾಯಗಳು ಇತ್ಯಾದಿಗಳು ಇರ್ತವೆ ಸಂಕೇತ ವಿಶೇಷಗಳು ಅವುಗಳನ್ನು ಹೇಳಿಯೇ ಶಾಸ್ತ್ರವು ತನ್ನ ವಿಚಾರ ವಸ್ತು ವಿಚಾರವನ್ನು ಪ್ರಧಾನ ವಸ್ತುವನ್ನು ವಿವರಿಸಲಿಕ್ಕೆ ಹೊರಡುತ್ತದೆ ಅಂತೇಳಿ ಹೇಳ್ತಾ ಇದ್ದಾರೆ ಸ್ವಾಮೀಜಿಯವರು ಪರಿಭಾಷಾನಾಮ ಪರಿಭಾಷೇಂದ್ರಿಯೇನು ಅಂದರೆ ಪಠಿತೈಕೇಶ ಪಠಿತ ಏಕದೇಶ ಸನ್ ಸ್ವುಧಿಜನನವಶಾಸ್ತ್ರಾರ್ಥ ಜ್ಞಾನೋಪಕಾರಕಿ ಸಂಕೇತ ಪರಿಭಾಷೆಂದ್ರೆ ಒಂದೇ ಕಡೆ ಪಠಿತ ಏಕದೇಶ ಸನ್ ಒಂದೇ ಕಡೆ ಕೊಡಲ್ಪಡತಕ್ಕಂಥದ್ದು ಅಂದರೆ ಇಡೀ ಶಾಸ್ತ್ರದಲ್ಲಿ ಏನೇನು ಶಬ್ದಗಳು ಬರ್ತವೋ ವೇದಾಂತಶಾಸ್ತ್ರ ಅದರಲ್ಲಿ ಏನೇನು ಶಬ್ದಗಳು ಬರ್ತವೆ ಅಂದರೆ ವಿಶೇಷವಾದ ಶಬ್ದಗಳು ಸಾಮಾನ್ಯರಿಗೆ ಸಾಮಾನ್ಯ ವ್ಯವಹಾರದಲ್ಲಿ ಪ್ರಯೋಗವಾಗದೇ ಇರತಕ್ಕಂಥ ಶಬ್ದಗಳು ಯಾವ್ಯಾವುದು ಬರ್ತವೋ ಅಂಥವುಗಳನ್ನು ಒಂದೇ ಕಡೆ ಏಕದೇಶಸ್ಥ ಒಂದೇ ದೇಶದಲ್ಲಿ ಒಂದೇ ಪ್ರದೇಶದಲ್ಲಿ ಒಂದೇ ಜಾಗದಲ್ಲಿ ಇರತಕ್ಕಂತಹ ಓದಲ್ಪಡ್ತಕ್ಕಂತಹ ಪಠಿತೈ ಪಠಿತೈ ಪಠಿತ ಏಕದೇಶಸ್ಥ ಸನ್ ಒಂದೇ ಕಡೆ ಇರತಕ್ಕಂತಹ ಇರುವವುಗಳಾಗಿ ಸ್ವಬುದ್ಧಿಜನನ ದ್ವಾರ ಅವರವರ ಬುದ್ಧಿಗೆ ಅರ್ಥವಾಗುವ ರೀತಿಯಲ್ಲಿ ಸರ್ವಶಾಸ್ತ್ರಾರ್ಥ ಜ್ಞಾನೋಪಕಾರಕ ಇಡಿಯಾದ ಶಾಸ್ತ್ರದ ಅರ್ಥವನ್ನು ಅರ್ಥದ ಜ್ಞಾನವನ್ನು ಉಂಟು ಮಾಡುವುದಕ್ಕೆ ಸಹಕಾರಿಯಾಗಿರ್ತಕ್ಕಂತಹ ಪದಾದಿ ಪದವೇ ಮೊದಲಾದ ಸಂಕೇತಗಳು ಆ ಶಾಸ್ತ್ರದಲ್ಲಿ ಬರತಕ್ಕಂಥದ್ದು ಅವುಗಳ ಬಗ್ಗೆ ನಾವು ವಿವರಣೆ ಅದೇ ಪರಿಭಾಷೆ ಅಂಥೇಳಿ ಒಂದೇ ಕಡೆ ಮೊದ ಮೊತ್ತ ಮೊದಲಿಗೆ ಕೊಡತಕ್ಕಂತಹದ್ದು ಶಾಸ್ತ್ರಗಳ ಅಧ್ಯಯನಕ್ಕೆ ಮೊದಲು ಅದರಲ್ಲಿರುವ ಪರಿಭಾಷಾ ಪದ್ಧ ಶಬ್ದ ಕೋಶ ಅಂಥೇಳಿ ವೇದಾಂತಶಾಸ್ತ್ರೇ ಅಪಿ ಇತರಶಾಸ್ತ್ರ ಪಾರಿಭಾಷಿಕ ಪದಾಧೀನಿ ತತ್ರ ತತ್ರ ಚಕಾಸತಿ ವೇದಾಂತಶಾಸ್ತ್ರದಲ್ಲಿ ಕೂಡ ಇತರಶಾಸ್ತ್ರಗಳಂತೆಯೇ ಪಾರಿಭಾಷಿಕ ಪದಾದಿಗಳು ಅಲ್ಲಲ್ಲಿ ಪ್ರಕಾಶಿಸ್ತವೆ ಎೈ ವಿಜ್ಞಾತೈವ ಯಾವ ಈ ಪಾರಿಭಾಷಿಕ ಶಬ್ದಗಳು ತಿಳಿದರೆ ಮಾತ್ರ ಶಾಸ್ತ್ರಾರ್ಥ ಬೋಧೋ ಶಾಸ್ತ್ರ ಅರ್ಥದ ಜ್ಞಾನವು ತಿಳುವಳಿಕೆಯು ನಿರ್ವಿಚಿಕಿತ್ಸಂ ಜಾಯೇತ ಚೆನ್ನಾಗಿ ಅರ್ಥವಾಗ್ತದೆ ಉಂಟಾಗ್ತದೆ ಅದರ ನಿರ್ವಚನ ಉಂಟಾಗ್ತದೆ ಯಥಾರ್ಥವಾದಂತಹ ನಿರ್ವಚನ ಶಾಸ್ತ್ರದ ಅರ್ಥ ಏನು ಅಂಥೇಳಿ ನ ಅನ್ಯಥಾ ಇತಿ ಇಲ್ಲದಿದ್ದರೆ ಗೊತ್ತಾಗುವುದಿಲ್ಲ ಆ ಪಾರಿಭಾಷಿಕ ಶಬ್ದಗಳ ಅರ್ಥ ಗೊತ್ತಿಲ್ಲದಿದ್ದರೆ ಶಾಸ್ತ್ರದ ಅರ್ಥ ಆಗುವುದಿಲ್ಲ ಜಿಜ್ಞಾಸುಭಿ ಅವಶ್ಯಂ ತದ್ವಿಜ್ಞಾನಂ ಜಾಯತೆ ನ ಅನ್ಯಥಾ ಇತಿ ಜಾಯ ಇಲ್ಲದಿದ್ದರೆ ಅರ್ಥ ಆಗಲಿಕ್ಕಿಲ್ಲ ಎಂಬುದರಿಂದಾಗಿ ಎಂಬುದಕ್ಕೋಸ್ಕರವಾಗಿ ಜಿಜ್ಞಾಸುಗಳಿಂದ ಜ್ಞಾತು ಅಂದರೆ ಇಚ್ಛಿಸ ತಿಳಿಯಲಿ ಇಚ್ಛೆ ಉಳ್ಳವರಿಂದ ಅವಶ್ಯಂ ಶಾಸ್ತ್ರವನ್ನು ತಿಳಿಯಲಿಕ್ಕೆ ಇಷ್ಟ ಇಚ್ಛೆ ಇರುವವರು ಈ ಪಾರಿಭಾಷಿಕ ಶಬ್ದಗಳನ್ನು ತಿಳಿಯುವಂಥದ್ದು ಕೂಡ ಅಷ್ಟೇ ಅವಶ್ಯವಾಗಿದೆ ತದ್ವಿಜ್ಞಾನ ಸಂಪಾದಿತವ್ಯ ಅಗತ್ಯವಾಗಿ ಈ ಪಾರಿಭಾಷಿಕ ಶಬ್ದಗಳ ಅರ್ಥವನ್ನು ತಿಳ್ಕೊಳ್ಬೇಕು ಯದ್ಯಪಿ ಸಂತೇವ ವೇದಾಂತಾರ್ಥಾವಲಂಬಿ ಪರಿಭಾಷಾ ಪ್ರಕಾಶನಾಥ ಪ್ರವೃತ್ತಿನ ಪ್ರಕರಣ ವಿ ನಿರ್ಮಿತ ವಿವದ್ಭಿ ಒಂದು ವೇದಾಂತದ ಅರ್ಥವನ್ನ ಅವಲಂಬಿಸಿ ಪರಿಭಾಷಾ ಪ್ರಕಾಶನಕ್ಕಾಗಿ ಹೊರಟಿರತಕ್ಕಂತಹ ಪ್ರಕರಣಗಳು ವಿದ್ವಾಂಸರಿಂದ ನಿರ್ಮಿಸಲ್ಪಟ್ಟವುಗಳು ಇದ್ದರೂ ಕೂಡ ತಥಾಪಿ ಹಾಗಿದ್ದರೂ ನ ತಾನ ವಿಶುದ್ಧಶಾಂಕರ ಪ್ರಸ್ಥಾನನುಸಾರೇಣ ವ ವೇದಾಂತಾರ್ಥಿತಿ ಪ್ರಾಧಾನ್ಯ ಪ್ರತಿಪಾದಿ ಹಾಗಿದ್ದರೂ ಅವಂಥವುಗಳು ಅಂತಹ ವೇದಾಂತ ಪಾರಿಭಾಷಿಕ ಗ್ರಂಥಗಳು ವಿದ್ವಾಂಸದಿಂದ ನಿರ್ಮಿಸಲ್ಪಟ್ಟಂಥವುಗಳು ವಿಶುದ್ಧಶಾಂಕರ ಪ್ರಸ್ಥಾನ ಏನಿದೆ ಪರಿಶುದ್ಧವಾದಂತಹ ಶಂಕರಾಚಾರ್ಯರು ಹೇಳಿರತಕ್ಕಂತಹ ವೇದಾಂತದ ಅರ್ಥ ಏನಿದೆ ಅದಕ್ಕೆ ಸರಿಯಾಗಿ ಅನುಸಾರೇಣ ಅಪೇಕ್ಷಿತ ಪ್ರಧಾನದ ವೇದಾಂಥ ಪ್ರಾಧಾನ್ಯ ಪ್ರತಿಪಾದದ ಅರ್ಥವನ್ನು ಅಪೇಕ್ಷಿತ ವೇದಾಂತ್ಯರ್ಥವನ್ನು ಪ್ರಧಾನವಾಗಿ ಪ್ರತಿಪಾದ ಪ್ರತಿಪಾದಿಸುತ್ತವೆ ನಮ್ಮ ವ್ಯಾಖ್ಯಾನ ಪ್ರಸ್ಥಾನೇದೃಷ್ಟಿಯ ಆರೇ ವ್ಯಾಖ್ಯಾನ ಪ್ರಸ್ಥಾನ ಏನಿದೆ ಶಂಕರ ವಿಶುದ್ಧ ಶಾಂಕರ ಪ್ರಸ್ಥಾನ ಒಂದಿದ್ದರೆ ವ್ಯಾಖ್ಯಾನ ಪ್ರಸ್ಥಾನ ಇನ್ನೊಂದಿದೆ ಅದನ್ನು ವ್ಯಾಖ್ಯಾನ ಮಾಡಿದವರು ವ್ಯಾಖ್ಯಾನಕಾರರು ಶಂಕರಾಚಾರ್ಯರ ಭಾಷ್ಯಕ್ಕೆ ವ್ಯಾಖ್ಯಾನ ಬರೆದಂಥವ್ರು ಯಾರಿದ್ದಾರೆ ಅದು ವ್ಯಾಖ್ಯಾನ ಪ್ರಸ್ಥಾನ ಅಂತ ಹೇಳಿಬಿಡ್ತಾರೆ ವ್ಯಾಖ್ಯಾನದ ಪಥ ಪ್ರಸ್ಥಾನ ದಾರಿ ಅವುಗಳಲ್ಲಿ ಭೇದ ಇದೆ ಒಬ್ಬೊಬ್ರು ಇನ್ನೊಂದು ರೀತಿ ಅವರವ್ರ ದೃಷ್ಟಿಯಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ ಶಾಂಕರ ಭಾಷ್ಯಕ್ಕೆ ಆ ದೃಷ್ಟಿಯಿಂದ ನ್ಯಾಯಶಾಸ್ತ್ರ ಶಾಸ್ತ್ರ ಪರಿಭಾಷಾಂ ಉಪಗಮ್ಯ ಹಾಗೆ ನ್ಯಾಯಶಾಸ್ತ್ರವನ್ನು ಕೂಡ ಅನುಸರಿಸಿ ಅದರ ಪರಿಭಾಷೆಯನ್ನು ಕೂಡ ಅನುಸರಿಸಿ ಲಕ್ಷ್ಯ ಲಕ್ಷಣ ಪ್ರಮಾಣ ಪ್ರಮೇಯಾದಿ ಅನಪೇಕ್ಷಿತ ನಿರೂಪಣೆ ಅಪಿ ಕೆಲವು ವ್ಯಾಖ್ಯಾನಗಳು ನ್ಯಾಯಶಾಸ್ತ್ರವನ್ನು ಅವಲಂಬಿಸಿ ಶುದ್ಧಶಾಂಕರ ಪ್ರಸ್ಥಾನವನ್ನು ಬಿಟ್ಟು ಕೆಲವು ವ್ಯಾಖ್ಯಾನಕಾರರು ಲಕ್ಷ್ಯ ಲಕ್ಷಣ ಪ್ರಮಾಣ ಪ್ರಮೇಯಾದಿ ಅನಪೇಕ್ಷಿತ ನಿರೂಪಣದಲ್ಲಿಯೂ ಕೂಡ ತೊಡಗಿವೆ ತರ್ಕ ಮಾಡ್ತಾ ತೊಡಗಿವೆ ವ್ಯಾಖ್ಯಾನ ಮಾಡಲಿಕ್ಕೆ ವಿಶುದ್ಧ ಶಾಂಕರ್ ಪ್ರಸ್ಥಾನವನ್ನು ಬಿಟ್ಟು ಅದ ಹಾಗೆ ಇದು ಹೀಗಿರ್ಬೋದು ಹೀಗಾಗಿ ಅವರು ಹಾಗೆ ಹೇಳಿದ್ದಾರೆ ಇತ್ಯಾದಿಯಾಗಿ ಅವೈದಾಂತಿಕ ತರ್ಕ ಕರ್ಕಶ ಶಬ್ದ ಮಹಾರಣ್ಯ ವೇದಾಂತಕ್ಕೆ ಸರಿಹೊಂದದ ವೇದಾಂತ ವಿರುದ್ಧವಾದಂತಹ ತರ್ಕಗಳು ಯಾವಿವೆ ಅಂತಹ ತರ್ಕಗಳ ಕರ್ಕಶ ಶಬ್ದಗಳ ಜಾಲದ ಕರ್ಕಶವಾದಂತಹ ಕರ್ಣ ಕಠೋರವಾಗಿರತಕ್ಕಂತಹ ಶಬ್ದಜಾಲದ ಮಹಾರಣ್ಯದಲ್ಲಿ ಗುಂಡಾರಣ್ಯದಲ್ಲಿ ಜಿಜ್ಞಾಸುವನ್ ಪ್ರವೇಶ ಜಿಜ್ಞಾಸುಗಳನ್ನು ಪ್ರವೇಶಿಸುವಂತೆ ಮಾಡಿ ವೃಥ ಆಯಾಸ ಜನನೀನ ಕೇವಲ ಆಯಾಸವನ್ನು ಉಂಟು ಮಾಡಿ ಬುದ್ಧಿಗೆ ತುಂಬ ಮನಸ್ಸಿಗೆ ತುಂಬ ಆಯಾಸವನ್ನು ಉಂಟು ಮಾಡತಕ್ಕಂತಹ ದುಃಖವನ್ನು ಉಂಟು ಮಾಡತಕ್ಕಂಥವು ಆಗಿವೆ ಕೆಲವು ವ್ಯಾಖ್ಯಾನ ತದೇತದಾಲೋಕ್ಯ ಆಲೋಚಿಸಿ ಇದನ್ನ ನೋಡಿ ವೇದಾಂತರ್ಥ ನಿರೂಪಣೆ ಇವ ಬದ್ಧಾದರಾನ್ ಸಾಂಪ್ರದಾಯಿಕೇವ ಪ್ರಸ್ಥಾನತ್ರಯ ಭಾಷ್ಯಾದಿಗ್ರಂಥಾನ್ ಪ್ರಮಾಣಕೃತ್ಯ ವೇದಾಂತದಾರ್ಥ ನಿರೂಪಣದಲ್ಲಿಯೇ ಆದರ ಉಳ್ಳಂತಹ ಭಕ್ತಿಯುಳ್ಳಂತಹ ಸಾಂಪ್ರದಾಯಿಕರನ್ನೇ ಪ್ರಸ್ಥಾನತ್ರಯ ಭಾಷ್ಯಾದಿ ಗ್ರಂಥಗಳನ್ನು ಸಾಂಪ್ರದಾಯಿಕರ ಪ್ರಸ್ಥಾನತ್ರಯ ಭಾಷ್ಯಾದಿ ಗ್ರಂಥಗಳನ್ನು ಪ್ರಮಾಣೀಕೃತ ಪ್ರಮಾಣೀಕರಿಸಿ ವೇದಾಂತ ಪರಿಭಾಷಾ ನಿರೂಪಿತ ವೇದಾಂತ ಭಾ ಪರಿಭಾಷೆಯು ಅಸ್ಮಿನ್ ಪ್ರಕರಣೆ ಈ ಕೃತಿಯಲ್ಲಿ ಇತ್ಯನ್ ಅನ್ವರ್ಥ ನಾಮನೇಯಂ ಹಾಗಾಗಿ ಅನ್ವರ್ಥನಾಮ ಇದಕ್ಕೆ ಕೊಟ್ಟದ್ದು ವಿಶುದ್ಧ ವೇದಾಂತ ಪರಿಭಾಷಾ ಅಂಥೇಳಿ ವಿಶುದ್ಧವಾದ ವೇದಾಂತ ಪರಿಭಾಷೆ ಹೊರತು ಲಕ್ಷ್ಯ ಲಕ್ಷಣ ಪ್ರಮಾಣ ಪ್ರಮೇಯಾದಿ ಅನಪೇಕ್ಷಿತ ನಿರೂಪಣೆಯಿಂದ ಕೂಡಿರತಕ್ಕಂತಹ ತರ್ಕ ಕರ್ಕಶ ಶಬ್ದಜಾಲ ಮಹಾರಣ್ಯಗಳಿಂದ ಕೂಡಿರತಕ್ಕಂತಹ ಕೆಲವು ವ್ಯಾಖ್ಯಾನ ಪ್ರಸ್ಥಾನಗಳ ದೃಷ್ಟಿಯಿಂದ ಅಲ್ಲ ಕೇವಲ ಸಾಂಪ್ರದಾಯಿಕ ವಿಶುದ್ಧ ವೇದಾಂತ ಪರಿಭಾಷೆ ಈ ಆಧಾರದಲ್ಲಿ ಎಲ್ಲಿ ಕೊಟ್ಟಿದೆ ಸಾಂಪ್ರದಾಯಿಕವಾದಂತಹ ವೇದಾಂತ ಇದು ಪ್ರಕರಣ ಅಭಿಧಾನದ ಬಗ್ಗೆ ಹೇಳಿ ಆಯ್ತು ಇಲ್ಲಿ ಪ್ರಕರಣ ಅಭಿಧಾನ ಈ ಪ್ರಕರಣಕ್ಕೆ ಹೆಸರು ಯಾಕೆ ಅಂತೇಳಿ ಇನ್ನು ಪ್ರತಿಪಾದ್ಯವಿಷಯ ಪ್ರತಿಪಾದಿಸ್ತಕ್ಕಂಥ ವಿಷಯಗಳು ಏನು ಇದರಲ್ಲಿ ಅದು ಅಂತವಾಕ್ಯಾ ವೇದಾಂತವಾಕ್ಯಾ ವಾಕ್ಯಾ ಅಧ್ಯವಸಾನ ಇವ ಕಥಂ ಬ್ರಹ್ಮತ್ಮ ಅವಗತಿ ನಿರ್ವತೆ ಇತ್ಯಾದ್ ಸ್ಫುಟೀಕೃತ ಇಲ್ಲಿ ಇಲ್ಲಿ ಆದರೂ ವಾಕ್ಯಾರ್ಥ ಅಧ್ಯವಸಾನ ಇವ ವಾಕ್ಯದ ಅರ್ಥವನ್ನು ಅರ್ಥದ ಸಾರ ತಾತ್ಪರ್ಯ ಏನು ಅದರಿಂದಲೇ ಕಥಂ ಬ್ರಹ್ಮಾತ್ಮಾವಗತಿ ನಿರ್ವರ್ತತೆ ಬ್ರಹ್ಮಾತ್ಮದಲಿ ಸ್ಥಿತಿ ಬ್ರಹ್ಮಾತ್ಮದಲ್ಲಿ ನೆಲೆ ನಮ್ಮ ಮನಸ್ಸು ಅಥವಾ ಬುದ್ಧಿ ಹಾಂ ಹೇಗೆ ಅದರಲ್ಲಿ ಇತ್ಯೇತ ಸ್ಫುಟೀಕೃತ ಎಂಬುದು ಇಲ್ಲಿ ಸ್ಫುಟವಾಗಿ ಹೇಳಿದೆ ವೇದಾಂತದ ವಾಕ್ಯದ ಅರ್ಥವನ್ನು ಮನನ ಮಾಡುವುದರಿಂದಲೇ ಬ್ರಹ್ಮಾತ್ಮದಲ್ಲಿ ಸಂಸ್ಥಿತಿಯು ನಮಗೆ ಹೇಗಾಗ್ತದೋ ಅದನ್ನು ಇಲ್ಲಿ ಸ್ಫುಟವಾಗಿ ಹೇಳಿದೆ ಐತದಾತ್ಮ್ಯಮಿಧ ಸರ್ವಂ ತತ್ ಸ ಆತ್ಮ ತ್ವಮಸಿ ತತ್ವಮಸಿ ಅಂದರೆ ಈ ಛಾಂದೋಗ್ಯ ಉಪನಿಷತ್ತು ಹೇಳ್ತದೆ ಐತದಾತ್ಮ್ಯಮಿಧ ಸರ್ವಂ ತತ್ ಸತ್ಯಂ ಸ ಆತ್ಮ ತತ್ವಮಸಿ ಇತಿ ಅಂದರೆ ಈ ಆತ್ಮ ಯಾವುದಿದೆಯೋ ಸರ್ವಂ ತತ್ ಸತ್ಯಮದೆಲ್ಲವೂ ಕೂಡ ಆತ್ಮಕ್ಕೆ ಸಂಬಂಧಪಟ್ಟದ್ದು ಯಾವ ಯಾವುದು ಆತ್ಮ ಯಾವುದಿದೆಯೋ ಹಾಗೂ ಆತ್ಮವನ್ನು ಕುರಿತಾಗಿ ಹೇಳ್ತಕ್ಕಂಥದ್ದು ಇವೆಲ್ಲ ಕೂಡ ಸತ್ಯವಾದದ್ದು ಸಹ ಆತ್ಮ ತತ್ವಮಸಿ ಆತ್ಮನು ಅದು ನೀನೇ ಆಗಿರುವೆ ಇತಿ ಶ್ರುಪದಿಷ್ಟ ಧರ್ಮ ಅರ್ಥಂ ಶ್ರುತ್ಯುಪದಿಷ್ಟಂ ಅರ್ಥಂ ಶ್ರುತಿ ಈ ಚಾಂದೋಗ್ಯ ಶ್ರುತಿ ಚಾಂದೋಗ್ಯ ಉಪನಿಷತ್ತು ಉಪದೇಶ ಅರ್ಥವನ್ನ ಅರ್ಥವನ್ನು ಜಿಜ್ಞಾಸು ಜನಚಿತ್ತೇ ಸಂಕ್ರಾಮಯಿತು ಜಿಜ್ಞಾಸುಗಳ ಜಿಜ್ಞಾಸು ಜನರ ಚಿತ್ತದಲ್ಲಿ ಈ ಅರ್ಥವನ್ನು ಉಂಟು ಮಾಡಲು ಸಂಕ್ರಾಮಯಿತು ಸಂಕ್ರಮಣ ಆರಂಭ ಈ ರೀತಿಯಾದ ಅರ್ಥ ಬ್ರಹ್ಮ ಜಗತ್ ಜೀವಶ್ಚ ಇತಿ ಪದಾರ್ಥ ತ್ರಯಸ್ಯ ಸತತ್ವಂ ಬ್ರಹ್ಮ ಜಗತ್ತು ಜೀವ ಈ ಮೂರು ಪದಾರ್ಥಗಳ ತಾತ್ವಿಕ ಅರ್ಥ ಪಾರಮಾರ್ಥಿಕ ಅರ್ಥ ಒಂದು ಎರಡನೇದಾಗಿ ಜಗತ್ ಬ್ರಹ್ಮಣೋ ಜೀವಬ್ರಹ್ಮಣೋಶ್ಚ ಸಂಬಂಧಶ್ಚ ಜಗತ್ತು ಮತ್ತು ಬ್ರಹ್ಮ ಹಾಗೆ ಜೀವ ಮತ್ತು ಬ್ರಹ್ಮ ಇವುಗಳ ನಡುವಿನ ಸಂಬಂಧ इदूँ सांप्रदायकमल निभाषा पिभा अवलबि निरसल यदि प्रत्यमितभेद्वाच्च ಅವಾಂಗ್ಮನಸ ಗೋಚರಮೇವ ತತ್ವಂ ಒಂದು ವೇಳೆ ಪ್ರತ್ಯಸ್ತಮಿತ ಸರ್ವವಿಶೇಷತ್ವಾ ಎಲ್ಲ ವಿಶೇಷಗಳು ಇಲ್ಲದೆ ಇರುವಂತಹ ನಿತ್ಯ ನಿರ್ಭೇದತ್ವಾಚ್ಛ ನಿತ್ಯವೂ ನಿರ್ಭೇದವಾಗಿರ್ತಕ್ಕಂಥ ಯಾವುದೇ ಭೇದವಿಲ್ಲದೇ ಇರದಂತಹ ಅವಾಂಗ್ಮನಸ ಗೋಚರಮೇವ ಮಾತು ಮತ್ತು ಮನಸ್ಸುಗಳಿಗೆ ಗೋಚರವಾಗದೇ ಇರತಕ್ಕಂತಹ ಪರಮಾರ್ಥತತ್ವ ಪರಮಾರ್ಥತತ್ವ ಯಾವುದಿದೆ ಅದು ಈ ರೀತಿ ಇದ್ದರೂ ಕೂಡ ಪರಮಾರ್ಥ ತತ್ವವು ವಾಕ್ ಮಾತು ಮನಸ್ಸುಗಳಿಗೆ ನಿಲುಕೋದಾದದ್ದು ನಿತ್ಯವೂ ಭೇದರಹಿತವಾದದ್ದು ಹಾಗೆ ಎಲ್ಲ ವಿಶೇಷಗಳನ್ನು ಹೊರತುಪಡಿಸಿದ್ದು ಎಲ್ಲ ವಿಶೇಷಗಳು ಅಸ್ತಮಿಸಿದ್ದು ಇಲ್ಲವಾಗಿರತಕ್ಕಂಥದ್ದು ಆಗಿರತಕ್ಕಂಥ ಆದರೂ ಕೂಡ ತಥಾಪಿ ಹಾಗಿದ್ದರೂ ಅವಿದ್ಯಾವಸ್ಥಾಂ ಅವಿದ್ಯಾವಸ್ಥೆಯಲ್ಲಿ ಅಜ್ಞಾನದ ಅವಸ್ಥೆಯಲ್ಲಿದ್ದಾಗ ಇನ್ನೂ ಜ್ಞಾನ ಉಂಟಾಗದೇ ಇದ್ದಾಗ ತತ್ರ ಕಲ್ಪಿತ ವೇದ್ಯ ವೇದನ ಲಕ್ಷಣ ಲಕ್ಷಣ ಕಲ್ಪನೇದಕ್ಷಣೇದ ಅಧ್ಯಾಪದೃಷ್ಟ ಅಂಗೀಕೃತ್ಯ ಬ್ರಹ್ಮಜಿಜ್ಞಾಸ ಪ್ರವರ್ತಿ ಜ್ಞಾನಕಂಡೃಷ್ಟಿಯವ್ರಹತ್ಮೈಕತ್ವಗತಿ ಪ್ರಯೋಜನಾ ಅಧಿಕಾರಿಣೋ ಜಿಜ್ಞಾಸು ವಿಚಾರಸ ಚ ಅನುಭವಾವಸಾನತ್ವ ಅಂತೇಳಿ ಹೇಳ್ತಾರೆ ಅಂದರೆ ಒಂದು ವೇಳೆ ಈ ಅಥವಾ ಪರಮಾತ್ಮ ತತ್ವವು ಅಭೇದ ಹಾಗೆ ವಾಂಗಮನಸ್ಸುಗಳಿಗೆ ಗೋಚರವಲ್ಲದ್ದು ಹಾಗೂ ಎಲ್ಲ ವಿಶೇಷಗಳನ್ನು ಮೀರಿರತಕ್ಕಂಥದ್ದು ಅಂಥೇಳಿ ಆದರೂ ಕೂಡ ಅವಿದ್ಯಾವಸ್ಥೆಯಲ್ಲಿ ಅಜ್ಞಾನದ ಅವಸ್ಥೆಯಲ್ಲಿ ತತ್ರ ಕಲ್ಪಿತ ಅಲ್ಲಿ ಏನು ಕಲ್ಪಿಸ್ತಾರೆ ಅವಿದ್ಯಾವಸ್ಥೆಯಲ್ಲಿ ಅಲ್ಲಿ ಕಲ್ಪಿತವಾಗಿರ್ತಕ್ಕಂತಹ ವೇದ್ಯ ಅಂದರೆ ಯಾವುದು ತಿಳಿಯಲು ವೇದಿತು ಯೋಗ್ಯಂ ವೇತ್ತು ವೇದು ಯೋಗ್ಯಂ ತಿಳಿಯಲು ತಿಳಿದುಕೊಳ್ಳಲು ಯೋಗ್ಯವಾದಂತ ವಸ್ತು ಯಾವುದದು ವೇದ್ಯ ಯಾವುದದು ಆತ್ಮ ಅಥವಾ ಬ್ರಹ್ಮ ವೇದಿತೃ ಅಂದರೆ ವೇದಿತ ಅದರ ಕರ್ತು ತಿಳಿಯುವವನು ಒಂದು ತಿಳಿಯಲ್ಪಡಬೇಕಾದದ್ದು ಇನ್ನೊಂದು ತಿಳಿಯುವವನು ಇನ್ನೊಂದು ವೇದನಾ ಅಂದರೆ ತಿಳಿಯುವ ಪ್ರಕ್ರಿಯೆ ಈ ಮೂರೂ ಕೂಡ ಒಂದೇ ತಿಳಿಯುವಿಕೆ ತಿಳಿಯಲ್ಪಡಬೇಕಾದದು ತಿಳಿಯುವವನು ಮತ್ತು ತಿಳಿಯುವಿಕೆ ಏನತಕ್ಕಂತಹ ಲಕ್ಷಣ ಭೇದ ಲಕ್ಷಣಭೇದ ಇದೆಯಲ್ಲ ಈ ಮೂರರದ್ದು ಯಾವುದರಲ್ಲಿ ಅವಿದ್ಯೆಯಲ್ಲಿ ಅಜ್ಞಾನದಲ್ಲಿರುವಾಗ ಇಲ್ಲದ್ರೆ ಮೂರು ಒಂದೇ ಅದು ಜ್ಞಾನದಲ್ಲಿ ಅಜ್ಞಾನದಲ್ಲಿರುವಾಗ ಇದು ಮೂರು ಬೇರೆ ಬೇರೆ ಆಗಿರ್ತದೆ ತಿಳಿಯಲು ವಸ್ತು ಬೇರೆ ತಿಳಿಯತಕ್ಕಂಥ ತಿಳಿಯುವವನು ಬೇರೆ ತಿಳಿಯತಕ್ಕಂತಹ ಪ್ರಕ್ರಿಯೆ ಬೇರೆ ಆಗಿರ್ತದೆ ಅವಿದ್ಯೆಯಲ್ಲಿ ಅಜ್ಞಾನದಲ್ಲಿ ಆದರೆ ಜ್ಞಾನ ಅವಸ್ಥೆಯಲ್ಲಿ ತಿಳಿಯುವವನೂ ಆತ್ಮನೇ ಆತ್ಮನೇ ತಿಳಿಯಬೇಕಷ್ಟೇ ಬೇರೆ ಆಮೇಲೆ ತಿಳಿಯುವಂತಹ ತಿಳಿಯಲ್ಪಡಬೇಕಾದ ವಸ್ತು ಆತ್ಮನೇ ತಿಳಿಯುವ ಪ್ರಕ್ರಿಯೆಯು ಕೂಡ ಆತ್ಮನೇ ಎಲ್ಲವೂ ಆತ್ಮನೇ ಆಗಿರ್ತದೆ ಲಕ್ಷಣಭೇದ ಅಧ್ಯಾರೋಪದೃಷ್ಟಿ ಈ ರೀತಿಯಾದ ಲಕ್ಷಣಭೇದ ಅವಿದ್ಯೆಯಲ್ಲಿ ಅಧ್ಯಾರೋಪದೃಷ್ಟಿಯಿಂದ ಅಂದರೆ ಭ್ರಾಂತಿಯ ದೃಷ್ಟಿಯಿಂದ ಅಂಗೀಕೃತಿಯೇ ಅಂಗೀಕರಿಸಿಯೇ ಬ್ರಹ್ಮ ಜಿಜ್ಞಾಸ ಪ್ರವರ್ತಿತಃ ಬ್ರಹ್ಮ ಜಿಜ್ಞಾಸೆಯೂ ಹೊರಟಿದೆ ಯಾಕಂದರೆ ಇಲ್ಲದಿದ್ದರೆ ಹೇಳಲಿಕ್ಕೆ ಏನಿದೆ ಎಲ್ಲವೂ ಹೀಗೆ ಅಂತೇಳಿ ಹೇಳಿಬಿಟ್ರಾಯ್ತಲ್ಲ ಆದರೆ ಅಜ್ಞಾನದ ದೃಷ್ಟಿಯಿಂದ ಜ್ಞಾನದ ದೃಷ್ಟಿಗೆ ಕೊಂಡೊಯ್ಯತಕ್ಕಂಥ ಪ್ರಕ್ರಿಯೆ ಅದೇ ಬ್ರಹ್ಮ ಜಿಜ್ಞಾಸೆಯಲ್ಲಿ ಆ ರೀತಿ ಹೊರಟಿದೆ ಮೊದಲು ಅವಿದ್ಯೆಯ ಸ್ಥಾನದಿಂದ ಅವಿದ್ಯೆಯ ಸ್ಥಾನಕ್ಕೆ ಹೋಗ್ತಕ್ಕಂಥ ಅದನ್ನೇ ಹೇಳಿದ್ದು ಏನು ತಮಸೋಮ ಜ್ಯೋತಿರ್ಗಮಯ ಅಂತೇಳಿ ಹೇಳಿದೆ ಹಾಗೆ ಹ್ಞೂ ಮೃತ್ಯೋರ್ಮ ಅಮೃತಂಗಮಯ ಅಸತೋಮ ಸದ್ಗಮಯ ಅಸತ್ತಿನಿಂದ ಸತ್ತಿನ ಕತ್ತಲಿಂದ ಬೆಳಕಿನ ಮೃತ್ಯುವಿನಿಂದ ಅಮೃತತ್ವದ ಅಡುಗೆ ಅಂತೇಳಿ ಹಾಗೆ ಈಗ ನಾವು ಎಲ್ಲಿ ಅಲ್ಲಿಂದ ನಾವು ತೊಡಗಬೇಕಾಗ್ತದೆ ಹೇಳಲಿಕ್ಕೆ ಇಲ್ಲೇ ಇದರ ಅರ್ಥ ಯಾರಿಗೂ ನಮ್ಮ ಹಂತ ಯಾವುದಿದೆ ಅಲ್ಲಿಂದ ಕೇಳುವಂಥವ್ರ ಹೀಗೆ ಅಂಗೀಕೃತ್ಯ ಏವ ಬ್ರಹ್ಮ ಜಿಜ್ಞಾಸ ಪ್ರವರ್ತಿತ ಜ್ಞಾನಕಾಂಡೇನ ಜ್ಞಾನಕಾಂಡ ಹಾಗೆ ಹೊರಟಿದೆ ಹೇಳಲಿಕ್ಕೆ ಆ ವಿದ್ಯೆಗೆ ಕಡೆಗೆ ಜ್ಞಾನಕಾಂಡ ಅಂದರೆ ಉಪನಿಷತ್ತುಗಳು ವೇದಾಂತ ತದೃಷ್ಟ್ಯಾಚ ಹಾಗೆ ಆ ದೃಷ್ಟಿಯಿಂದಲೇ ಬ್ರಹ್ಮಾತ್ಮೈಕತ್ವ ಅವಗತಿ ಪ್ರಯೋಜನಾನ ವೇದಾಂತಾಂ ಬ್ರಹ್ಮಾತ್ಮ ಏಕತ್ವ ಅವಗತಿ ಪ್ರಯೋಜನ ಬ್ರಹ್ಮವು ಆತ್ಮವು ಒಂದೇ ಎನ್ನುತಕ್ಕಂತಹ ಜ್ಞಾನದಲ್ಲಿ ಮನಸ್ಸು ಅಥವಾ ಬುದ್ಧಿ ನೆಲೆ ನಿಲ್ಲುವಂತೆ ಮಾಡತಕ್ಕಂತಹ ಪ್ರಯೋಜನ ಉಳ್ಳಂತಾ ಈ ವೇದಾಂತನ ಪ್ರಾಮ ವೇದಾಂತಶಾಸ್ತ್ರಗಳ ಪ್ರಾಮಾಣ್ಯವು ಇದೆ ಆ ದೃಷ್ಟಿಯಿಂದಲೇ ಪ್ರಾಮಾಣ್ಯವಾದಂಥವುಗಳು ಅಧಿಕಾರಿಣೋ ಜಿಜ್ಞಾಸುತ್ವ ವಿಚಾರಸ್ ಜಿಜ್ಞಾಸುತ್ವ ವಿಚಾರಸ್ ಚ ಅನುಭವಾವಸಾನತ್ವ ಅಧಿಕಾರಿಣ ಅಧಿಕಾರಿಯ ಜಿಜ್ಞಾಸತ್ವ ಅಧಿಕಾರಿ ಅಂದರೆ ಯಾರು ಮುಮುಕ್ಷು ಸಾಧನ ಚದುಷ್ಟಯ ಸಂಪನ್ನಾದವನು ಮೋಕ್ಷ ಬೇಕು ಅಂತೇಳಿ ಹೇಳ್ತಕ್ಕಂಥವನು ಆಮೇಲೆ ನಿತ್ಯಾನಿತ್ಯ ವಿವೇಕವುಳ್ಳವನು ಇದು ನಿತ್ಯ ಅದು ಅನಿತ್ಯ ಆತ್ಮಾನಾತ್ಮ ವಿವೇಕವುಳ್ಳವನು ಆಮೇಲೆ ಇಹಾಮೂತ್ರ ಫಲಭೋಗ ವಿರಾಗವುಳ್ಳವನು ಇಲ್ಲಿಯೂ ಮರಣದ ನಂತರವೂ ಕೂಡ ಯಾವುದೇ ಫಲಗಳ ಭೋಗದ ಆಸೆ ಇಲ್ಲದವನು ಫಲಭೋಗದ್ದು ವಿರಾಗ ಆಮೇಲೆ ಶಮದಮಾದಿ ಷಟ್ ಸಂಪತ್ತಿ ಪೂರ್ಣವನು ಹೀಗೆ ನಾಲ್ಕು ನಿತ್ಯಾನಿತ್ಯ ವಿವೇಕ ಇಹಾಮೂತ್ರ ಫಲಭೋಗ ವಿರಾಗ ಶಮಧಮಾದಿ ಷಟ್ ಸಂಪತ್ತಿ ಮುಕ್ಷತ್ವ ಇದು ನಾಲ್ಕು ಸಾಧನ ಚತುಷ್ಟಯ ಸಂಪನ್ನತೆ ಇದಿರುವವನು ಅಧಿಕಾರಿ ವೇದ ಈ ಜ್ಞಾನಕಾಂಡಕ್ಕೆ ಅಂತಹ ಅಧಿಕಾರಿಗೆ ಜಿಜ್ಞಾಸುತ್ವ ಅಧಿಕಾರಿಣ ಹಂತ ಅಧಿಕಾರಿಯ ಜಿಜ್ಞಾಸುತ್ವವನ್ನು ವಿಚಾರಸ ಅನುಭವಾವಸಾನತ್ವ ಆ ದೃಷ್ಟಿಯಿಂದಲೇ ವಿಚಾರದ ಅನುಭವದಲ್ಲಿಯೇ ಅದು ಪರ್ಯವಸಾನವಾಗುವಂತೆ ಮಾಡ್ತಕ್ಕಂಥ ವೇದಾಂತ ಗ್ರಂಥಗಳು ಯಾವ ವಿಚಾರ ಅದರಲ್ಲಿ ಹೇಳ್ತವೋ ಅದರ ಅನುಭವ ಆಗುವಂತೆ ಮಾಡ್ತದೆ ಕೊನೆಗೆ ಅವಸಾನ ನಾವು ಪೂರ್ವಮೀಮಾಂಸಾಂ ಇವ ಆದರೆ ಪೂರ್ವಮೀಮಾಂಸೆಯಂತೆ ಪೂರ್ವಮೀಮಾಂಸಾಶಾಸ್ತ್ರ ಅಂದರೆ ಕರ್ಮಕಾಂಡ ವೇದದ ಸಂಹಿತೆ ಬ್ರಾಹ್ಮಣ ಇವುಗಳಲ್ಲಿ ಹೇಳಿರ್ತಕ್ಕಂತಹ ಹಾಗೂ ಆರಣ್ಯಕ ಸ್ವಲ್ಪ ಭಾಗ ಇವುಗಳಲ್ಲಿ ಹೇಳಿರ್ತಕ್ಕಂತಹ ಯಾವ ಕರ್ಮ ಉಪಾಸನೆಗಳಿವೆ ಅದು ಇದು ಜ್ಞಾನ ಉಪನಿಷತ್ತು ಆರಣ್ಯಕ ಉಪನಿಷತ್ತಿನ ಭಾಗ ಆರಣ್ಯಕ ಕೆಲವು ಭಾಗ ಉಪನಿಷತ್ತು ಇವುಗಳು ಜ್ಞಾನಕಾಂಡ ಅಂತ ಹೇಳ್ಬಿಡ್ತದೆ ಉಳಿದವುಗಳು ಕರ್ಮ ಮತ್ತು ಉಪಾಸನಾಕಾಂಡಗಳು ಇದರಲ್ಲಿ ಈ ಜ್ಞಾನಕಾಂಡ ಯಾವುದಿದೆ ಏನು ನಾವು ಪೂರ್ವಭಾ ಮೀಮಾಂಸಾ ಅಂದರೆ ಕರ್ಮಕಾಂಡದಲ್ಲಿ ಹೇಳಿರುತ್ತ ಹೇಳಿದಂತೆ ವೇದವಾಕ್ಯಾಂ ಅಪೌರುಷೇಯವಾಕ್ಯತ್ವ ಮಾತ್ರೇಣ ವೇದವಾಕ್ಯಗಳನ್ನು ವಾಕ್ಯಗಳು ಅಪೌರುಷೇಯ ಮನುಷ್ಯನಿರ್ಮಿತ ಅಲ್ಲ ಎಂಬ ಕೇವಲ ಇಷ್ಟ್ರಿಂದ ಶ್ರು ಇಹ ಪ್ರಾಮಾಣ್ಯಂ ಶ್ರುತಿಗೆ ಪ್ರಾಮಾಣ್ಯವು ಅದು ಕೂಡ ಇದೆ ಪೂರ್ವಮೀಮಾಂಸೆಯಲ್ಲಿ ಹೇಳಿದಂತೆಯೇ ಈ ವೇದಾಂತ ಅಥವಾ ಉಪನಿಷತ್ತುಗಳು ಕೂಡ ಅಪೌರುಷೇಯವಾದದ್ದು ಅಂದರೆ ವೇದದಲ್ಲಿ ಸಮಿತಾ ಬ್ರಾಹ್ಮಣ ಅರಣ್ಯ ಉಪನಿಷತ್ ನಾಲ್ಕು ಭಾಗ ಇದೆ ಇದೆಲ್ಲವೂ ಈ ಪೂರ್ವಮೀಮಾಂಸೆಯಲ್ಲಿ ಹೇಗೆ ಹೇಳಿದ್ದಾರೋ ಅಪೌರುಷೇಯ ಅಂತೇಳಿ ವ್ಯಕ್ತಿ ನಿರ್ಮಿತ ಅಲ್ಲ ಪರ್ ಅಂತೇಳಿ ಒಬ್ಬ ವ್ಯಕ್ತಿ ಏಕೆ ವ್ಯಕ್ತಿ ನಿರ್ಮಿತವಾದದ್ದಲ್ಲ ಅಂತೇಳಿ ಹೇಳಿದೆಯೋ ಅದು ಕೂಡ ಪ್ರಾಮಾಣ್ಯವಾಗ್ತದೆ ಇನ್ನೊಂದು ಇದರಲ್ಲಿ ಜಿಜ್ಞಾಸುಗಳಿಗೆ ಅನುಭವ ಇದರ ವಿಚಾರದಿಂದ ಬ್ರಹ್ಮಾತ್ಮ ಏಕ ಅನುಭವ ಇವೆರಡು ಇದರ ಪ್ರಾಮಾಣ್ಯ ವೇದಾಂತ ಶಾಸ್ತ್ರಕ್ಕೆ ಅದು ಸತ್ಯ ಎನ್ನತಕ್ಕಂಥದ್ದಕ್ಕೆ ಒಂದು ಅಪೌರಿಷಯ ಎನ್ನತಕ್ಕಂಥ ಪೂರ್ವಮ್ಯಾಂಸಕರ ಮತ ಇನ್ನೊಂದು ಇದು ಬ್ರಹ್ಮಾತ್ಮ ಅನುಭವವನ್ನು ಉಂಟು ಮಾಡತಕ್ಕಂಥದ್ದು ಎನ್ನತಕ್ಕಂತಹ ಸತ್ಯ ಇಹ ಲೋಕದಲ್ಲಿ ಉಂಟಾಗತಕ್ಕಂಥ ಪೂರ್ವಮ್ಯಾಂಸೆಯಲ್ಲಿ ಏನು ಹೇಳ್ತದೆ ಫಲಗಳು ಆಮೇಲೆ ಮರಣಾನಂತರ ಸ್ವರ್ಗ ಲೋಕ ಜ್ಯೋತಿಷ್ಠೋಮ್ಯಾಗ ಮಾಡಿದರೆ ಸ್ವರ್ಗ ಸಿಗ್ತದೆ ಇತ್ಯಾದಿಗಳು ಹೇಳ್ತಾರೆ ಕರ್ಮಫಲ ಮುಂದಿನ ಜನ್ಮದಲ್ಲಿಯೋ ಅಥವಾ ಮರಣಾನಂತರವೋ ಆದರೆ ಪ್ರತ್ಯಕ್ಷ ಗೋಚರವಾದಂಥದ್ದು ವೇದಾಂತದ ಯಾವುದೇ ಹೇಳ್ತದೆ ಬ್ರಹ್ಮಾತ್ಮೈಕ ಜ್ಞಾನ ಆಗತಕ್ಕಂಥದ್ದು ಹೀಗೆ ಅಲ್ಲಿ ಅದು ಅಪೌರುಷೇಯ ಅಂತೇಳಿ ಕರ್ಮ ಪೂರ್ವಮ್ಯಾಂಸಕರ ಅಭಿಪ್ರಾಯ ಭಗವಂತರಿಂದ ಕೊಡಲ್ಪಟ್ಟದ್ದು ಅಂಥೇಳಿ ಅದು ಕೂಡ ಒಂದು ಪ್ರಾಮಾಣ್ಯವೇ ಉಪನಿಷತ್ತುಗಳಿಗೆ ವೇದಾಂತಗಳಿಗೆ ಇನ್ನೊಂದು ಇಲ್ಲಿ ಅನುಭವ ವೇದ್ಯವಾಗಿರತಕ್ಕಂಥದ್ದು ಬ್ರಹ್ಮಾತ್ಮೈಕ ಅನುಭವ ಉಂಟಾಗ್ತದೆ ಅದು ಕೂಡ ಒಂದು ಪ್ರಾಮಾಣ್ಯ ಅನುಭವವೇ ಪ್ರಮಾಣ ಹೀಗೆ ಏವಂ ಶೃತ್ಯ ಅನುಗೃಹೀತ ತದನುಗುಣಾನ್ಯ ತದನುಗುಣ ಅನ್ಯ ತರ ತರ್ಕತರ್ಕ್ಯಾಪದೃಷ್ಟ್ಯನುಭವಾಂಗ್ ಅನುಭವಾಂಗ ಆಶ್ರಯ ಅಿಗೇ ಶುತಿ ಅನುಗೃತ ತದನುಗುಣ ಅನ್ಯತರ ತರ್ಕಿ ಅಧ್ಯಾಪದೃಷ್ಟ ಅನುಭವ ಅನುಭವಾಂಗ್ ಆಶ್ರಯಣ ಅತ್ರ ನೋ ನ್ಯಾಯಾಧಿಶಾಸ್ತ್ರ ನ್ಯಾಯಾಧಿಶಾಸ್ತ್ರಗಳಂತೆ ಅಲ್ಲ ಇಲ್ಲಿ ಶು ವಿಶುದ್ಧಶಾಂಕರ ಪ್ರಕ್ರಿಯೆ ಅಥವಾ ವಿಶುದ್ಧ ವೇದಾಂತ ಪರಿಭಾಷೆಯಲ್ಲಿ ಏನು ಏನನ್ನು ಆಶ್ರಯಿಸಿದೆ ಶ್ರುತಿ ಅನುಗ್ರಹಿತ ವೇದಗಳು ಅನುಗ್ರಹಿಸಿದಂತಹ ವೇದಗಳಲ್ಲಿ ಎಲ್ಲ ಸಂಹಿತಾ ಬ್ರಾಹ್ಮಣ ಉಪನಿಷತ್ತು ಅವುಗಳು ಅನುಗ್ರಹಿಸಿದಂತಹ ತದ ಅನುಗುಣಾನ್ ತದಗುಣ ತದ ಅನುಗುಣ ಅದನ್ನು ಅನುಸರಿಸಿ ಒಂದು ವೇದದಲ್ಲಿ ಹೇಳಿರ್ತಕ್ಕಂತಹ ಇನ್ನೊಂದು ಅದನ್ನ ಅನುಸರಿಸಿ ಅದ ಅನುಗುಣ ಅನ್ಯತರ ತರ್ಕಸ್ಯ ಅಪಿ ಅದಕ್ಕೆ ಅನುಗುಣವಾದ ತರ್ಕಗಳು ಊಹೆಗಳು ಅಪಿ ಅವುಗಳದ್ದು ಕೂಡ ಅಧ್ಯಾರೋಪದೃಷ್ಟಿಯೇವ ಉಳಿದ ತರ್ಕಗಳು ಯಾವುದು ಅಧ್ಯಾರೋಪ ದೃಷ್ಟಿಯಿಂದ ಅಂದರೆ ಅಜ್ಞಾನದ ದೃಷ್ಟಿಯಿಂದ ಅಷ್ಟೇ ಅಜ್ಞಾನಿಗಳಿಗೆ ಹೇಗೆ ಹೇಳ್ತೇವೆ ಉದಾಹರಣೆಗೆ ಮಕ್ಕಳಿಗೆ ಕತೆ ಹೇಳುವಾಗ ರಾಮಾಯಣ ಬೇರೆ ರೀತಿ ಇರ್ತದೆ ಆದರೆ ದೊಡ್ಡವರದ್ದು ರಾಮಾಯಣ ಹೇಳುವಂಥ ಕ್ರಮವೇ ಬೇರೆ ಹಾಗೆ ಅಂದರೆ ಮಕ್ಕಳಿಗೆ ಅರ್ಥ ಆಗುವ ರೀತಿಯಲ್ಲಿ ಅಂತೇಳಿ ಹೇಳಿದ ಹಾಗೆ ಅಂದರೆ ಲೋಕ ಭ್ರಮೆ ಲೋಕವು ಭ್ರಮೆ ಅಂತೇಳಿ ತಿಳಿಯದೇ ಇರ್ತಕ್ಕಂಥವ್ರು ಸತ್ಯ ಅಂತೇಳಿ ತಿಳಿದವರ ದೃಷ್ಟಿಯಲ್ಲಿ ಕೂಡ ಅಧ್ಯಾರೋಪದೃಷ್ಟಿಯವ ಅನುಭವಾಂಗತ್ವೇನ ಆಶ್ರಯಂ ಹತ್ರ ಅನುಭವ ಉಂಟು ಎಂಬುದಕ್ಕಾಗಿ ಅದನ್ನೇ ಆಶ್ರಯಿಸಿ ಅನುಭವವನ್ನು ಆಶ್ರಯಿಸಿ ಇಲ್ಲಿ ಹೇಳಿದೆ ವೇದಾಂತ ಪರಿಭಾಷೆ ನಾವು ನ್ಯಾಯಾಧಿಶಾಸ್ತ್ರ ನ್ಯಾಯಾಧಿಶಾಸ್ತ್ರಗಳಂತೆ ಪ್ರಮಾಣ ತೋದಕ ಅನುಮಾನ ಒಂದು ಪ್ರಮಾಣ ಇರ್ತದೆ ಅದನ್ನು ಶೋಧನೆ ಮಾಡತಕ್ಕಂತಹ ಒಂದು ಅನುಮಾನಾದಿಲಕ್ಷಣಯೋ ಅನುಮಾನವೇ ಮೊದಲಾದಂತಹ ಲಕ್ಷಣಗಳಿರತಕ್ಕಂತಹ ಬ್ರಹ್ಮಾತ್ಮ ಅವಗತಿ ನಿರ್ವರ್ತಕ ಅಭ್ಯುಪೇಯತೆ ಬ್ರಹ್ಮಾತ್ಮನಲ್ಲಿ ಸಂಸ್ಥಿತಿಯಾಗಲಿಕ್ಕೆ ಒಂದು ಪ್ರಮಾಣ ಅದನ್ನು ಹುಡುಕತಕ್ಕಂಥ ಒಂದು ಅನುಮಾನ ಮುಂತಾದ ಯಾವ ಲಕ್ಷಣಗಳು ಇವೆಯೋ ಅಂತಹ ತರ್ಕಲಕ್ಷಣಗಳನ್ನು ಅದರಿಂದ ಬ್ರಹ್ಮಾತ್ಮದ ಮೀಮಾಂಸೆಯನ್ನು ಇಲ್ಲಿ ಮಾಡಿಲ್ಲ ಹೊರತು ಶ್ರುತಿ ಅನುಗೃಹೀತವಾದ ಅದಕ್ಕೆ ಅನುಗುಣವಾದಂತಹ ತರ್ಕ ಅಧ್ಯಾರೋಪ ದೃಷ್ಟಿಯಿಂದಲೇ ಇಲ್ಲಿ ಹಾಗೂ ಅನುಭವ ದೃಷ್ಟಿಯಿಂದ ಇಲ್ಲಿ ಆಶ್ರಯಿಸಿದೆ ಅಂತೇಳಿ ಹೇಳ್ತಾರೆ ಕೇವಲ ತರ್ಕವನ್ನು ಪ್ರಮಾಣ ಅನುಮಾನ ಇತ್ಯಾದಿಗಳನ್ನು ಇಲ್ಲಿ ಆಶ್ರಯಿಸಲಿಲ್ಲ ಸಾಂಪ್ರದಾಯಿಕ ಶ್ರದ್ಧೆಯಿಂದ ಮಾಡಿದೆ ಬ್ರಹ್ಮಣ್ಶ್ಚಿಜಾಸ್ವಾತ್ಮವ ಜಿಜ್ಞಾಸ್ವಾತ್ಮತ್ವಾ ಸ್ವಯಂ ಸಿಧಾನುಭವಸ್ವರೂಪತ್ವ ನೈವ ಪ್ರಮಾಣ ತರ್ಕಾಧ್ಯಪೇಕ್ಷೆಯ ಸಿಧ್ಯಾಂಕ್ಷೇತಿ ಕಲ್ಪಿತ ಕಲ್ಪ ತಮ್ಮನಿವರ್ತಕ ವೇದಾಂತಪಚೆ ಅಂದರೆ ಬ್ರಹ್ಮಣಿ ಜಿಜ್ಞಾಸ್ ಆತ್ಮತ್ವಾ ಇಲ್ಲಿ ಜಿಜ್ಞಾಸು ಆತ್ಮ ಯಾರು ಅವನು ಕೂಡ ಬ್ರಹ್ಮನೇ ಆಗಿರುವ ಕಾರಣ ಯಾಕಂದರೆ ಎಲ್ಲವೂ ಬ್ರಹ್ಮವೇ ಆತ್ಮವೇ ಬ್ರಹ್ಮ ಅಂತ ಹೇಳುವ ಕಾರಣ ಜಿಜ್ಞಾಸು ಆತ್ಮನು ಕೂಡ ಬ್ರಹ್ಮನೇ ಆಗಿರುವ ಕಾರಣ ಸ್ವಯಂ ಸಿಧ ಅನುಭವಸ್ವರೂಪತ್ವಚ ಸ್ವಯಂ ಸಿಧವಾಗಿರತಕ್ಕಂಥ ಅನುಭವಸ್ವರೂಪದಿಂದಲೂ ಕೂಡ ನೈವ ಪ್ರಮಾಣ ಕರ್ ಪ್ರಮಾಣತರ್ಕಾಧ್ಯಪೇಕ್ಷೆಯ ಸಿದ್ಧಕ್ಷ ಸಿದ್ಧಕಾಂಕ್ಷಾ ಇದೆ ಸಿದ್ಧಿಯ ಆಕಾಂಕ್ಷೆ ಯಾವುದು ಇಲ್ಲಿ ಬ್ರಹ್ಮ ಸಿದ್ಧಿ ಬ್ರಹ್ಮವೇ ಆತ್ಮ ಆತ್ಮವೇ ಬ್ರಹ್ಮ ಅಂಥೇಳಿ ಹೇಳತಕ್ಕಂತಹದ್ದು ಯಾವುದಿದೆ ಅದಕ್ಕೆ ಪ್ರಮಾಣ ತರ್ಕಾದಿಗಳ ಅಪೇಕ್ಷೆ ಇರುವುದಿಲ್ಲ ಕಲ್ಪಿತ ಯಾಕಂದರೆ ಅನುಭವ ವೇದ್ಯವಾದದ್ದು ಅಂತೇಳಿ ಸ್ವಯಂ ಸ್ವಯಂ ಜಿಜ್ಞಾಸೆಯೇ ಬ್ರಹ್ಮನೇ ಆಗಿರುವ ಕಾರಣ ಅದು ಅನುಭವದಿಂದಲೇ ಬರಬೇಕು ಹೊರತು ಅದಕ್ಕೆ ತರ್ಕ ಪ್ರಮಾಣಗಳ ಅವಶ್ಯಕತೆ ಇಲ್ಲ ಕಲ್ಪಿತ ಕಲ್ಪಿತ ತರ್ಮ ನಿರು ಏವ ವೇದಾಂತನ ಪ್ರಾಮಾಣ್ಯ ಉಪಚರ್ಯತೆ ಹಾಗಾಗಿ ಕಲ್ಪಿತವಾದ ಆ ತರ್ಕದ ಧರ್ಮ ಯಾವುದಿದೆ ಅದನ್ನ ಇಲ್ಲವಾಗಿಸಿ ಅನುಭವ ಕೇವಲ ಅನುಭವಗಮ್ಯವಾದಂತಹ ವೇದಾಂತದ ಪ್ರಾಮಾಣ್ಯವನ್ನು ಇಲ್ಲಿ ಹೇಳಿದೆ ಅಧ್ಯಾರೋಪಾಪವಾಭ್ಯ ನಿಷ್ಪ್ರಪಂಚ ಪ್ರಪಂಚತೆ ಇಲ್ಲಿ ಸಾಂಪ್ರದಾಯಿಕ ಪರಿಭಾಷಾನುಸಾರೇಣಯ್ಯತಿರೇಕಲಕ್ಷಣಯುಕ್ತಿ ತರ್ಕವೇನೋಪಚೆ ಸಂಪ್ರದಾಯಹಸ್ಯ ಉದ್ಘಾಟಿತ ಅತ್ರ ಅಧ್ಯಾಪ ಅಪವಾಭ್ಯ ನಿಷ್ಪ್ರಪಂಚ ಪ್ರಪಂಚತೆ ಅಧ್ಯಾಪ ಮತ್ತು ಅಪವಾದಿಗಳಿಂದ ಇಲ್ಲದೇ ಇರತಕ್ಕಂತಹದ್ದು ಹೇಳಲ್ಪಡ್ತದೆ ನಿಷ್ಪ್ರಪಂಚ ಪ್ರಪಂಚತೆ ಅದು ಇಲ್ಲಿ ವಿವರಿಸಲ್ಪಡ್ತದೆ ಅಧ್ಯಾರೋಪ ಅಪವಾದ ಇತ್ಯಾದಿ ಶಬ್ದಗಳಿಂದ ಯಾವುದು ಮಿಥ್ಯೆ ಅಂತೇಳಿದೆಯೋ ಅದನ್ನು ಅಧ್ಯಾರೋಪ ಅಪವಾದ ಅಂತೇಳಿ ಹೇಳ್ತದೆ ಎಂಬುದಾಗಿ ಸಾಂಪ್ರದಾಯಿಕ ಪರಿಭಾಷೆಯ ಅನುಸಾರದಿಂದ ಅನ್ವಯ ವ್ಯತಿರೇಕ ಲಕ್ಷಣ ಯುಕ್ತಿಗಳಿಂದ ಅನ್ವಯ ಮತ್ತು ವ್ಯತಿರೇಕ ಈ ಯುಕ್ತಿಗಳಿಂದ ಅನ್ವಯ ವ್ಯತಿರೇಕ ನ್ಯಾಯ ಅಂತೇಳಿ ಅಂದರೆ ಇದು ಇದ್ದರೆ ಇನ್ನೊಂದು ಇರ್ತದೆ ಇದಿಲ್ಲದಿದ್ದರೆ ಇನ್ನೊಂದು ಕೂಡ ಇರುವುದಿಲ್ಲ ಎನ್ನುತಕ್ಕಂತಹ ಅನ್ವಯ ವ್ಯತಿರೇಕ ಲಕ್ಷಣಗಳಿಂದ ಕೂಡಿದಂತಹ ತರ್ಕತ್ವೇನ ಉಪಚರ್ಯತೆ ಇಂತಹ ತರ್ಕದಿಂದ ಇಲ್ಲಿ ಹೇಳಿದೆ ಇಲ್ಲಿ ಸಂಪ್ರದಾಯ ರಹಸ್ಯ ಉದ್ಘಾಟಿತ ಹತ್ರ ಈ ರೀತಿಯಾಗಿ ಸಂಪ್ರದಾಯದ ರಹಸ್ಯವು ಇಲ್ಲಿ ಉದ್ಘಾಟಿಸಲ್ಪಟ್ಟಿದೆ ಅಂತೇಳಿ ಸ್ವಾಮೀಜಿಯವರು ಹೇಳ್ತಾರೆ ಅವಿದ್ಯಾ ಸ್ವರೂಪ ನಿಮಿತ್ತ ಕಾರ್ಯಾಂಡ ವರ್ಣನ ಅಪಿ ಅತ್ರ ಯಥೋಕ್ತ ಅಧ್ಯಾರೋಪ ಅಪವಾದ ಪ್ರಕ್ರಿಯ್ ಅನುಸೃತ್ಯ ಅವಿದ್ಯಾಸ್ವರೂಪ ನಿಮಿತ್ತ ಕಾರ್ಯಾಂ ವರ್ಣನ ಅಪಿ ಅತ್ರ ಇಲ್ಲಿ ಅಥ್ಯಾಸ್ವರೂಪ ನಿಮಿತ್ತವಾದಂತಹ ಕಾರ್ಯಗಳ ವರ್ಣನೆಯೂ ಕೂಡ ಯಥೋಕ್ತ ಅಧ್ಯಾರೋಪ ಅಪವಾದ ಪ್ರಕ್ರಿಯಾ ಅನುಸೃತ್ಯ ಈಗಾಗಲೇ ಹೇಳಿದಂತಹ ಅಧ್ಯಾರೋಪ ಅಪವಾದ ಪ್ರಕ್ರಿಯೆಗಳನ್ನನುಸರಿಸಿಯೇ ಹೇಳಿದೆ ಅವಿದ್ಯಾಸ್ವರು ಕಾರ್ಯಗಳ ವರ್ಣನೆಯನ್ನು ಆತ್ಮತ್ಮನೋ ಸತ್ಯನೃತೇಕರೆತರ ಅಧ್ಯಾಸಲಕ್ಷಣೆಯ ಅವಿ ಪ್ರಮೇಯಕರ್ತೃತ್ವೋಕ್ತೃತ್ವದವ್ಯವಹಾರೇ ಪ್ರವರ್ತಿ ಇಷ್ಟ ಪ್ರಕ್ರಿಯ ವಿಸ್ತರೆನ ವಿತ ಪ್ರಕರಣ ಪ್ರಾಧಾನ್ಯ ಸೂತ್ರಭಾಷ್ಯ ಪ್ರತಿಪಾದನಾ ಶೈಲೀಮೇವ ಆಶ್ರಿತ್ಯ ಇಲ್ಲಿ ಏನು ಮಾಡಿದೆ ಆತ್ಮ ಅನಾತ್ಮನೋ ಸತ್ಯ ಅನೃತೆಯೋ ಸತ್ಯ ಮತ್ತು ಮಿಥ್ಯೆಯಾಗಿರ್ತಕ್ಕಂತಹ ಆತ್ಮ ಮತ್ತು ಅನಾತ್ಮಗಳ ತತ್ವ ಅವಿವೇಕ ನಿಮಿತ್ತ ಅವುಗಳ ಯಥಾರ್ಥ ತತ್ವದ ಅವಿವೇಕ ತಿಳುವಳಿಕೆ ಇಲ್ಲದೇ ಕಾರಣದಿಂದ ಸಾಮಾನ್ಯರಿಗೆ ಇತರೆತರ ಅಧ್ಯ ಲಕ್ಷಣೆಯ ಅದಲ್ಲದೆ ಅದರ ಹೊರತಾದಂತಹ ಅಧ್ಯ ಭ್ರಮೆ ಯಾವುದಿದೆಯೋ ಅದರಿಂದಾಗಿ ಅವ್ಯೆಯ ಅಂತಹ ಲಕ್ಷಣಗಳುಳ್ಳಂತಹ ಆ ಅವಿವೇಕ ಅವಿದ್ಯೆ ಯಾ ಲಕ್ಷಣವುಳ್ಳ ಅವಿವೇಕ ಮತ್ತು ಅಧ್ಯಾಸದ ಲಕ್ಷಣವುಳ್ಳಂತಹ ಯಾವ ಅವಿದ್ಯೆ ಅಜ್ಞಾನ ಇದೆಯೋ ಅದರಿಂದಾಗಿ ಪ್ರಮಾಣ ಪ್ರಮೇಯ ಕರ್ತೃತ್ವ ಭೋಕ್ತೃತ್ವಾದಿ ವ್ಯವಹಾರ ಈ ಅವಿದ್ಯೆಯಿಂದ ಕೂಡಿರತಕ್ಕಂತಹ ಪ್ರಮಾಣ ಪ್ರಮೇಯ ಕರ್ತೃತ್ವ ಭೋಕ್ತೃತ್ವ ಆದಿ ವ್ಯವಹಾರಗಳು ಸರ್ವೇ ಪ್ರವರ್ತಿತಾ ಎಲ್ಲವೂ ಪ್ರವರ್ತಿತವಾಗಿವೆ ಅವಿದ್ಯೆಯಿಂದಾಗಿ ಇಲ್ಲ ಇದ್ರೆ ಒಂದೇ ಪ್ರಮಾಣವೂ ಪ್ರಮೇಯವು ಎಲ್ಲ ಒಂದೇ ಆತ್ಮವಿಬ್ರಹ್ಮವೇ ಅಂಥೇಳಿ ಆದರೆ ವ್ಯಾವಹಾರಿಕವಾಗಿ ಹೀಗೆ ಅಧ್ಯಾಸದಿಂದ ತೋರಿ ಬರ್ತದೆ ಅಥವಾ ಅಂಥೇಳಿ ಸ ಹೇಳತಕ್ಕಂತಹ ದೇ ಇತ್ತೇಷ ಪ್ರಕ್ರಿಯೆ ಈ ರೀತಿಯಾದ ಪ್ರಕ್ರಿಯೆಯು ವಿಸ್ತರಣ ವಿತಾನಿತ ಅತ್ರ ಪ್ರಕರಣ ಪ್ರಕರಣದಲ್ಲಿ ವಿಸ್ತಾರವಾಗಿ ಹೇಳಲ್ಪಟ್ಟಿದೆ ಪ್ರಾಧಾನ್ಯ ಸೂತ್ರ ಭಾಷ್ಯ ಪ್ರತಿಪಾದನ ಶೈಲೀಮೇವ ಆಶ್ರಿತ್ಯ ಪ್ರಧಾನವಾಗಿ ಬ್ರಹ್ಮಸೂತ್ರದ ಭಾಷ್ಯ ಶಂಕರ ಭಾಷ್ಯ ಯಾವುದಿದೆ ಅದರ ಪ್ರತಿಪಾದನಾ ಶೈಲಿ ಹೇಗಿದೆಯೋ ಅದನ್ನೇ ಆಶ್ರಯಿಸಿ ಅದೇ ರೀತಿಯಲ್ಲಿ ಹೇಳಿದೆ ಪರಮಪುರುಷಾರ್ಥಹೇತುಭೂತವಾಕ್ಯಾಥ ಜ್ಞಾನಾಪೇಕ್ಷಿತ ಪದಾರ್ಥ ವಿವೇಕ ಪ್ರಕಾರೋ ವಿವೃತ ಸಂಕ್ಷೇಪತಃ ಇಲ್ಲಿ ಸಂಕ್ಷೇಪವಾಗಿ ವಿವರಿಸಿದ್ದೆ ಏನನ್ನು ಪರಮಪುರುಷಾರ್ಥ ಹೇತುಭೂತವಾದಂತಹ ಪರಮಪುರುಷಾರ್ಥ ಯಾವುದು ಮೋಕ್ಷ ಮೋಕ್ಷಕ್ಕೆ ಕಾರಣವಾಗಿರತಕ್ಕಂತಹ ಹೇತುಭೂತ ಅಂದರೆ ಕಾರಣವಾಗಿರತಕ್ಕಂತಹ ವಾಕ್ಯಾರ್ಥ ಜ್ಞಾನಾಪೇಕ್ಷಿತ ಪದಾರ್ಥ ವಿವೇಕ ಪ್ರಕಾರ ವಾಕ್ಯಗಳ ಅಂತಹ ಪರಮಪುರುಷಾರ್ಥ ಮೋಕ್ಷಕ್ಕೆ ಕಾರಣವಾಗಿರಂತಹ ವಾಕ್ಯಗಳು ಯಾವುದಿದೆ ಸೂತ್ರಭಾಷೆ ಬ್ರಹ್ಮಸೂತ್ರ ಭಾಷೆ ಆದಿಗಳಲ್ಲಿ ಉಪನಿಷತ್ ಭಾಷೆಗಳಲ್ಲಿ ಅಂತಹ ಆ ವಾಕ್ಯಗಳ ಅರ್ಥಜ್ಞಾನವಾಗತಕ್ಕಂತಹ ಕಾರಣದಿಂದ ಅರ್ಥಜ್ಞಾನವನ್ನು ಅಪೇಕ್ಷಿಸಿ ಪದಗಳ ಅರ್ಥ ವಿವೇಕ ಪ್ರಕಾರವು ಇಲ್ಲಿ ವಿವರಿಸಲ್ಪಟ್ಟಿದೆ ವಾಕ್ಯ ಅರ್ಥ ಆಗಬೇಕಿದ್ರೆ ಅದರಲ್ಲಿರುವ ಪದಗಳ ಅರ್ಥ ಆಗಬೇಕು ಹಾಗಾಗಿ ಅಂತಹ ವಾಕ್ಯಗಳಲ್ಲಿ ಇರತಕ್ಕಂತಹ ಪದಗಳ ಅರ್ಥವು ಇಲ್ಲಿ ಹೇಳಿದೆ ಜ್ಞಾನಸ ಬಹಿರಂಗಾಂತರಂಗ ಸಾಧನಾನ ಸತತ್ವಂಚ ಸಂಗ್ರಹೇಣ ನಿರೂಪಿತ ಜ್ಞಾನದ ಬಹಿರಂಗ ಅಂತರಂಗ ಸಾಧನಗಳು ಯಾವುದಿದೆ ಅಂತರಂಗ ಬಹಿರಂಗ ಸಾಧನಗಳು ಸತತ್ವಂಚ ಹಾಗೆಯೇ ತತ್ವ ಸಮೇತವಾಗಿ ಅವುಗಳನ್ನು ಸಂಗ್ರಹೇಣ ನಿರೂಪ ಸಂಗ್ರಹ ರೂಪವಾಗಿ ಇಲ್ಲಿ ಹೇಳಿದೆ ಬಹಿರಂಗ ಅಂತರಂಗ ಸಾಧನಗಳು ಜ್ಞಾನಕ್ಕೆ ಜ್ಞಾನಪ್ರಾಪ್ತಿಗೆ ಅಂತೇಚ ಕೊನೆಗೆ ಪ್ರಕರಣಾರ್ಥ ಪುನರವಿ ಪಂ ಪುಂಜೀಕೃತ್ಯ ಈ ಪ್ರಕರಣದ ಸರ್ವಸಾರವನ್ನು ಪುನಃ ಸಂಗ್ರಹಿಸಿ ಸಂಗ್ರಹರೂಪವಾಗಿ ಸಂಗ್ರಹೇಣೋಕ್ತಃ ಸಂಗ್ರಹರೂಪವಾಗಿ ಹೇಳಿದೆ ಶ್ರೋತೃ ನಾಂ ಸ್ವ ಸುಖಾರಣು ಯಥಾ ಸ್ಯಾದಿತಿ ಅಥವಾ ವಾಚಕರ ವಾಚಕರಿಗೆ ಸುಲಭವಾಗಿ ಅರ್ಥೈಸಿಕೊಳ್ಳಲು ಆಮೇಲೆ ನೆನಪಿಟ್ಟುಕೊಳ್ಳಲು ಅವಧಾರಣೆಗೆ ಧರಿಸಿಕೊಳ್ಳಿಕ್ಕೆ ಮನಸ್ಸಿನಲ್ಲಿ ಹೇಗೆ ಸಾಧ್ಯವೋ ಅದಕ್ಕೋಸ್ಕರವಾಗಿ ಸಾಧ್ಯವಾಗುವುದಕ್ಕೋಸ್ಕರ ಪುನಃ ಸಾರರೂಪವಾಗಿ ಕೊನೆಗೆ ಹೇಳಿದೆ ಅಂತ ಸಂಗ್ರಹ ರೂಪವಾಗಿ ಅಂತೇಳಿ ಹೇಳ್ತಾರೆ ಇದು ಪ್ರತಿಪಾದ್ಯ ವಿಷಯಗಳು ಇದರಲ್ಲಿ ಏನೇನಿದೆ ಅಂಥೇಳಿ ನಾವು ನೋಡಿದ್ದು ಹಾಗೆ ಪ್ರಕರಣದ ಅಭಿದಾನ ಪ್ರಾಸ್ತಾವಿಕ ವಿಜ್ಞಪ್ತಿಯಲ್ಲಿ ಬರ್ತಕ್ಕಂಥದ್ದು ಇದು ಪ್ರಾಸ್ತಾವಿಕ ಮಾತುಗಳು ವಿಜ್ಞಾಪನೆ ಅದರಲ್ಲಿ ಪ್ರಕರಣದ ಹೆಸರು ಯಾಕೆ ಬಂತು ಈ ರೀತಿ ಯಾವುದು ವಿಶುದ್ಧ ವೇದಾಂತ ಪರಿಭಾಷಾ ಅಂಥೇಳಿ ಆಮೇಲೆ ಪ್ರತಿಪಾದ್ಯ ವಿಷಯಗಳು ಯಾವುವು ಇದರಲ್ಲಿ ಅಂಥೇಳಿ ಬ್ರಹ್ಮ ಜಗತ್ತು ಜೀವ ಇವುಗಳ ಪದಾರ್ಥ ಈ ಪದಗಳ ಅರ್ಥದ ತತ್ವ ತಾತ್ವಿಕವಾದ ಅರ್ಥ ಆಮೇಲೆ ಜಗತ್ತು ಬ್ರಹ್ಮ ಮತ್ತು ಜೀವ ಬ್ರಹ್ಮರ ನಡುವಿನ ಸಂಬಂಧದ ಒಂದು ಅರ್ಥ ಯಾವ ರೀತಿ ಸಂಬಂಧ ಅಂತೇಳಿ ಅದರದ್ದು ಬ್ರಹ್ಮ ಜಗತ್ತು ಜೀವ ಬ್ರಹ್ಮ ಇತ್ಯಾದಿಗಳು ಹೀಗೆ ಆಮೇಲೆ ಕೊನೆಗೆ ಕೃತಜ್ಞತೆ ಹೇಳ್ತಾರೆ ಇದರಲ್ಲಿ ಕೃತಜ್ಞತಾ ಆವಿಷ್ಕರಣ ಈ ಪ್ರಕರಣ ಇದನ್ನು ಸಂಗ್ರಹಿಸಿ ಮಾಡಲಿಕ್ಕೆ ಎಲ್ಲ ಹೇಳಿದ್ದಾರೆ ಕೃತಜ್ಞತೆಯನ್ನು ಇದಿಷ್ಟು ಪೀಠಿಕೆಯಲ್ಲಿ ಪ್ರಸ್ತಾವನೆಯಲ್ಲಿ ಇನ್ನು ವಿಷಯಾನುಕ್ರಮಣಿಕೆ ಇದರಲ್ಲಿ ವಿಷಯಗಳಿವೆ ಅಂದರೆ ಬ್ರಹ್ಮ ಅವಿದ್ಯಾ ಜೀವೇಶ್ವರ ವಿಭಾಗ ವ್ಯವಹಾರ ಬ್ರಹ್ಮನೋ ಜಗತ್ ಕಾರಣತ್ವ ವ್ಯವಹಾರ ಜಗತ್ತಿನ ಕಾರಣತ್ವ ಬ್ರಹ್ಮನದ್ದು ಬ್ರಹ್ಮನೇ ಜಗತ್ತಿಗೆ ಕಾರಣ ಎನ್ನತಕ್ಕಂಥ ವ್ಯವಹಾರ ಸೃಷ್ಟಿ ಪ್ರಲಯ ವ್ಯವಹಾರ ಎಲ್ಲ ವ್ಯವಹಾರ ಅಂಥೇಳಿ ಕೊಟ್ಟಿದ್ದಾರೆ ಯಾಕೆ ಪರಮಾರ್ಥ ಬೇರೆ ವ್ಯವಹಾರ ಬೇರೆ ಜೀವಸ ಜನ್ಮಾದಿವ್ಯವಹಾರ ಜೀವನ ಜನ್ಮ ಹುಟ್ಟು ಇತ್ಯಾದಿ ವ್ಯವಹಾರವು ಪ್ರಮಾಣ ಪ್ರಮೇಯ ವ್ಯವಹಾರ ತರ್ಕಶ್ಚ ಬ್ರಹ್ಮಾತ್ಮನಃ ಶಬ್ದಪ್ರಮಾಣಕತ್ವ ಬ್ರಹ್ಮನ ಶಬ್ದಪ್ರಮಾಣ ಕರ್ತೃತ್ವಭೋಗ್ ಶಬ್ದ ಪ್ರಮಾಣ ಅಂದರೆ ವೇದ ಪ್ರಮಾಣ ಬ್ರಹ್ಮನಿಗೆ ದೇವರಿಗೆ ವೇದವು ಪ್ರಮಾಣವು ಹೇಗೆ ಅಂಥೇಳಿ ದೇವರ ಬಗ್ಗೆ ಹೇಳುವಂತಹ ವಿಷಯಗಳಲ್ಲಿ ಕರ್ತೃತ್ವೋಕ್ತೃತ್ವ್ಯವಹಾರ ಆಮೇಲೆ ಉಪಾಸ ಉಪಾಸಕವಿಭಾಗ್ಯವಹಾರ ಜೀವಸ್ ಗತಿ ಅಗತಿ ಗತಿಯಗತಿ ಬ್ರಹ್ಮತ್ಮ ಬ್ರಹ್ಮತ್ಮ ಅನುಭವ ಸಾಧನ ಏಕದೇಶಿ ಮತ ಬ್ರಹ್ಮತ್ಮ ಅನುಭವ ಸಾಧನ ಸಿದ್ಧಾಂತರೀತ್ಯ ಶ್ರವಣಾಧಿ ಸತತ್ವವಿಚಾರ ಸಿದ್ಧಾಂತರೀತ್ಯ ತತ್ಪದ ತತ್ಪದಾರ್ಥ ವಿವೇಕ ತ್ವ ಪದಾರ್ಥ ವಿವೇಕ ವಾಕ್ಯಾರ್ಥ ಜ್ಞಾನಂ ಉಪಸಂಹಾರ ಶಬ್ದಾನುಕ್ರಮಣಿಕೆ ಈ ರೀತಿಯಾಗಿ ಕೃತಿ ಮುಂದೆ ಹೋಗ್ತದೆ ಈಗ ನಾವು ಈ ಕೃತಿಯನ್ನು ಆರಂಭಿಸ್ ಆರಂಭಿಸಲಿಕ್ಕಿದೆ ನಾಳೆ ದಿವಸ ವಿಶುದ್ಧ ವೇದಾಂತ ಪರಿಭಾಷಾ ಅಂಥೇಳಿ ಅಂದರೆ ವೇದಾಂತ ಅರ್ಥ ಮಾಡಿಕೊಳ್ಳಲಿಕ್ಕೆ ಮೊದಲಿಗೆ ಪರಿಭಾಷಾ ಶಬ್ದಗಳು ನಮಗೆ ಅರ್ಥ ಆಗಬೇಕು ಅದನ್ನು ನಾವು ನಾಳೆ ದಿವಸ ನೋಡೋಣ ಅದರ ಒಂದು ಮೊದಲಿನ ಮಂಗಳ ಶ್ಲೋಕಗಳು ಎರಡು ಶ್ಲೋಕಗಳಿವೆ ಅದನ್ನು ಇವತ್ತು ಹೇಳಿಬಿಟ್ಟು ಇವತ್ತಿಗೆ ಮುಕ್ತಾಯ ಮಾಡೋಣ ಅವಾಚ್ಯಮ ಪ್ರಮೇಯಂಚ ಕಾರ್ಯಕಾರಣವರ್ಜಿತ ನಿಷ್ಕಲಂ ನಿಷ್ಕ್ರಿ ನಿಕಲ ಶಾಂತ ಪದವಾಕ್ಯ ಪ್ರಮಜ್ಞಾನ್ಸಂಪ್ರದಾಯ ಜೋ ಗುರೂನ್ ನವಾ ವಿಶು ವೇದಾಂತಪರಿಭಾಷಾ ಪ್ರಕಾಶ್ಯತೆ ಹೇಳ್ತಾರೆ ಸ್ವಾಮೀಜಿಯವರು ಶ್ರೀ ಶ್ರೀ ಸಚಿದಾನಂದ ಸರಸ್ವತಿ ಸಂಯಮಿಗಳು ಅವಾಚ್ಯಮ್ರಮೇಯಂಚ ವಾಚ್ಯವದ್ದ ವಲ್ಲ ಮಾತಿಗೆ ನಿಲುಕದ್ದು ಹಾಗೆ ಅಪ್ರಮೇಯ ಪ್ರಮೇಯಕ್ಕೆ ನಿಲುಕದ್ದು ಯಾವುದೇ ಸಿದ್ಧಾಂತಗಳಿಗೆ ಸಿಗದೇ ಇರತಕ್ಕಂತಹ ಕಾರ್ಯಕಾರಣ ವರ್ಜಿತಂ ಕಾರ್ಯ ಕಾರಣಗಳು ಎರಡೂ ಇಲ್ಲದೇ ಇರತಕ್ಕಂತಹ ಅದರ ಕಾರ್ಯ ಅಂಥೇಳಿ ಯಾವುದೂ ಇಲ್ಲ ಅದಕ್ಕೆ ಕಾರಣ ಅಂಥೇಳಿ ಇನ್ನೊಂದಿಲ್ಲ ನಿಷ್ಕ್ರಿಯಂ ನಿಷ್ಕಲಂ ಹಾಗಾಗಿ ಅದು ನಿಷ್ಕ್ರಿಯವಾದದ್ದು ಮಾಯೆಯಿಂದ ಒಡಗೂಡಿದ ಮೇಲೆ ಅದು ಸಕ್ರಿಯವಾಗಿ ಹೀಗೆ ಸೃಷ್ಟಿಯಾಗಿ ತೋರ್ತದೆ ಹೊರತು ಅದು ನಿಜವಾಗಿ ಜಡವಾದದ್ದು ಅದಕ್ಕೆ ಶಂಕರಾಚಾರ್ಯ ಕೂಡ ಸೌಂದರ್ಯ ದೇಹದಲ್ಲಿ ಹೇಳಿದ್ದಾರೆ ಯಾರೋ ದೇವಿಯ ಮಾಯೆಯನ್ನು ಬಿಟ್ಟರೆ ಶಿವ ಕೇವಲ ಜಡ ಅಂಥೇಳಿ ಶಿವಶಕ್ತ್ಯುಕ್ತೋ ಯಾಭವತೆ ಶಕ್ತಃ ಪ್ರಭವಿತು ಅಂಥೇಳಿ ಶಿವನು ಕೂಡ ಶಕ್ತಿಯಿಂದ ಕೂಡಿದಾಗ ಮಾತ್ರ ಸೃಷ್ಟಿ ಉಂಟಾಗಲಿಕ್ಕೆ ಕಾರಣ ಆಗ್ತಾನೆ ಇಲ್ಲದಿದ್ದರೆ ಅವನು ಕೇವಲ ಜಡ ಅಂತೇಳಿ ಹೇಳ್ತದೆ ಸೌಂದರ್ಯ ಲಹರಿಯಲ್ಲಿ ಶಂಕರಾಚಾರ್ಯ ಹೇಳಿದ್ದಾರೆ ಹಾಗಾಗಿ ಇದು ನಿಷ್ಕ್ರಿಯ ಮತ್ತು ನಿಷ್ಕಲ ಅಂದರೆ ಅಂಶರಹಿತವಾದದ್ದು ಯಾವುದೇ ಅಂಶ ತುಂಡು ಅವಯವಗಳು ಇಲ್ಲದ್ದು ಇದು ನಿಷ್ಕಲವಾದದ್ದು ಅಂದರೆ ಅಖಂಡವಾದದ್ದು ಏಕಮೇಯವಾದ ಶಾಂತಂ ಶಾಂತವಾದದ್ದು ಆತ್ ಅಂತಹ ಆತ್ಮಾನಂ ಅನುಸಂಧದೆ ಅಂತಹ ಆತ್ಮನನ್ನು ಅನುಸಂಧಾನ ಮಾಡ್ತೇನೆ ಅಂತಹ ಕುರಿತು ಧ್ಯಾನ ಮಾಡ್ತೇನೆ ಚಿಂತನೆ ಮಾಡ್ತೇನೆ ಪದ ವಾಕ್ಯ ಪ್ರಮಾಣ ಜ್ಞಾನ್ ಪದ ಅಂದರೆ ಪದ ವಾಕ್ಯ ಪ್ರಮಾಣ ಜ್ಞಾನ್ ಅಂದರೆ ವಾಕ್ಯ ಅಂಥೇಳಿದರೆ ಮೀಮಾಂಸಾಶಾಸ್ತ್ರ ಇವುಗಳ ಪ್ರಮಾಣವನ್ನು ಬಲ್ಲಂತಹ ವ್ಯಾಕರಣಶಾಸ್ತ್ರ ಮೀಮಾಂಸಾಶಾಸ್ತ್ರಾದಿ ಪ್ರಮಾಣಗಳನ್ನು ಬಲ್ಲಂತಹ ಪದವಾಕ್ಯ ಪ್ರಮಾಣ ಅಂದರೆ ತರ್ಕ ಹೀಗೆ ವ್ಯಾಕರಣ ಮೀಮಾಂಸಾ ತರ್ಕ ಇವುಗಳನ್ನು ಬಲ್ಲಂತಹ ಸಂಪ್ರದಾಯವಿದೋ ಗುರುವನ್ನು ಸಂಪ್ರದಾಯವನ್ನು ಬಲ್ಲಂತಹ ಗುರುಗಳನ್ನು ನತ್ವ ನಮಸ್ಕರಿಸಿ ವಿಶುದ್ಧ ವೇದಾಂತ ಪರಿಭಾಷಾ ಪ್ರಕಾಶ್ಯತೆ ಈ ವಿಶುದ್ಧ ವೇದಾಂತ ಪರಿಭಾಷೆಯು ಪ್ರಕಾಶಿಸಲ್ಪಡ್ತದೆ ಅಂಥೇಳಿ ಸ್ವಾಮೀಜಿಯವರು ಶ್ರೀ ಶ್ರೀ ಶ್ರೀ ಸತ್ಯನಾರಾಯಣ ಸರಸ್ವತಿ ಸ್ವ ಹೇಳ್ತಾರೆ ಮುಂದೆ ಬ್ರಹ್ಮ ಎನ್ನತಕ್ಕಂಥ ವಿಚಾರ ಇದರಲ್ಲಿ ಮೊತ್ತ ಆರಂಭ ಆಗ್ತದೆ ಬ್ರಹ್ಮ ಅಂದರೆ ಏನು ಎಂಬ ಬಗ್ಗೆ ಅದನ್ನು ನಾಳೆ ದಿವಸ ನಾವು ನೋಡೋಣ ಬಹಳ ಚೆನ್ನಾಗಿದೆ ಹರೇ ಶ್ರೀ ಸಚ್ಚಿದಾನಂದ ಓಂ ತತ್ಸತ್